ಪಾಕಕೌಶಲ ನಾವು ಎಲ್ಲಿ ಹೋದರೂ ಅವರೇ ತಮ್ಮ ಮುಖಂಡರು ಮತ್ತು ಅವರೇ ಅನ್ನದಾತರು ಪರಸ್ಥಳಗಳಲ್ಲಿ ಎಷ್ಟೋ ಕಡೆ ವಿದ್ಯುತ್ ದೀಪಗಳಿಲ್ಲವಷ್ಟೇ ಅಲ್ಲೆಲ್ಲಾ ಅವರು ರಾತ್ರಿ ಅಡಿಗೆ ಮಾಡುವಾಗ ವೆಂಕಣ್ಣಯ್ಯ ಕೈಯಲ್ಲಿ ಮೋಂಬತ್ತಿ ದೀಪ ಹಿಡಿದಿರಬೇಕು ನಾನು ಹಿಡಿಯುತ್ತೇನೆಂದು ಹೇಳಿದರೆ ನೀವು ಬೇಡ ನಿಮ್ಮ ಹರಟೆ ನಗುವಿನಲ್ಲಿ ಮೋಂಬತ್ತಿ ಸೊಟ್ಟೆಯಾಗಿ ಅದರ ತೊಟ್ಟು ಪಾತ್ರೆಗಳ ಮೇಲೆ ಬೀಳುತ್ತದೆ ಎನ್ನುವರು ಹಂಪೆಯಲ್ಲಿ ಹೀಗೆ ನಡೆಯಿತು ನಾವು ಸಂಜೆ ಸುಮಾರು ಆರು ಗಂಟೆಗೆ ಸೇರಿದೆವು ಅಲ್ಲಿ ಮಂಡರ ಗಪ್ಪೆಗಳ ಅವಾಂತರ ಮತ್ತು ನಾವು ಅಲ್ಲಿ ಹೋಗುವುದಕ್ಕೆ ಒಂದು ತಿಂಗಳ ಮುಂಚೆ ಜಾತ್ರೆ ನಡೆದು ಅದರ ಕಸ ಮಂಟಪದ ತುಂಬಾ ತುಂಬಿತ್ತು ವೆಂಕಟನಾರಾಯಣಪ್ಪನವರು ನೀವು ನೋಟಕ್ಕೆ ಪ್ರಾರಂಭ ಮಾಡಿಯಪ್ಪ ದುರುಕಾಡಿಕೊಂಡು ಬನ್ನಿ ಕೊಂಚ ಎಂದು ನಮ್ಮನ್ನು ಕಳುಹಿಸಿದರು ನಾವು ಹಿಂದಿರಿಗೆ ಬರುವಷ್ಟರೊಳಗಾಗಿ ಒಂದು ಮಂಟಪವನ್ನೆಲ್ಲಾ ಚೊಕಟವಾಗಿ ಗುಡಿಸಿ ಅಲ್ಲಿದ್ದ ಬೂದಿ ಎಂಜಲುಗಳನ್ನೆಲ್ಲ ಹೊರಕ್ಕೆ ಹಾಕಿ ಒಳೆ ಗುಂಡಿಗಳನ್ನು ತೊಳೆದು ಅಡಿಗೆಗೆ ಸಿದ್ಧಪಡಿಸಿಕೊಂಡಿದ್ದರು ವೆಂಕಣ್ಣಯ್ಯ ಹಿಡಿದ ಮೋಂಬತ್ತಿಯ ಬೆಳಕಿನಲ್ಲಿ ಸೊಗಸಾದ ನಾವು ಉಂಡು ಮಂಡರಗಪ್ಪೆಗಳ ಭಯದಿಂದ ಗುಡಿಯ ಒಳಗಡೆಯ ನವರಂಗ ಮಂಟಪದಲ್ಲಿ ಮಲಗಿದೆವು ದಣೆದಿದ್ದರಿಂದಲೋ ಊಟ ರುಚಿಯಾಗಿದ್ದರಿಂದಲೋ ಮೈ ಮರೆತು ನಿದ್ರಿಸಿದೆವು ವಾತ್ಸಲ್ಯ ಮಾರನೆಯ ಬೆಳಿಗ್ಗೆ ಸುಮಾರು ಐದೂವರೆ ಗಂಟೆಗೆ ವೆಂಕಟನಾರಾಯಣಪ್ಪನವರು ಬಂದು ಏನಪ್ಪ ನಿದ್ದೆ ಚೆನ್ನಾಗಿ ಬಂತೋ ಕಾಫಿ ಸಿದ್ಧವಾಗಿದೆ ಮುಖ ತೊಳೆದುಕೊಂಡು ಕುಡಿಯುತ್ತಿರೋ ಬೆಡ್ ಕಾಫಿಯೋ ಎಂದು ಕೇಳಿದರು ವೆಂಕಟ ಕಾಫಿ ಕುಡಿಯುತ್ತಿದ್ದವರಲ್ಲ ಇಂಥವರನ್ನು ಜ್ಞಾಪಕ ಬಿಟ್ಟು ಕೊಳ್ಳದಿರುವುದು ಹೇಗೆ ಕೊಂಡಾಡದಿರುವುದು ಹೇಗೆ ಆ ಮಧ್ಯಾಹ್ನ ಹಂಪೆಯ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಿ ಬರಬೇಕೆಂದು ಸಂಕಲ್ಪವಾಗಿತ್ತು ಅದಕ್ಕಾಗಿ ನಾವೆಲ್ಲ ಊಟ ಮಾಡಿ ಸಿದ್ಧವಾಗಿ ನಿಂತೆ ವೆಂಕಟನಾರಾಯಣಪ್ಪನವರು ನಾಲ್ಕು ರೈಲು ತೊಂಬಿಗೆಗಳ ತುಂಬ ಕಾಫಿ ತುಂಬಿ ತಿರುಗಣೆ ಮುಚ್ಚಳ ತಿರುಗಿಸಿ ತೊಂಬಿಗೆಗಳ ಸುತ್ತ ಬಟ್ಟೆ ಸುತ್ತಿ ಮೂರು ಜನ ಮೂರು ತೆಗೆದುಕೊಳ್ಳಿ ನಾನೊಂದು ತರುತ್ತೇನೆ ಎಂದರು ಬಟ್ಟೆ ಸುತ್ತಿದ್ದದ್ದು ಉಷ್ಣವನ್ನು ಕಾಪಾಡುವುದಕ್ಕೋಸ್ಕರ ನಾವು ಕಾಫಿ ಪ್ರಿಯರೆಂದು ತಿಳಿದಿದ್ದ ಆ ಇಂಗಿತಜ್ಞ ಮಹಾಶಯರು ನಮ್ಮ ಅನುಕೂಲಕ್ಕಾಗಿ ಇಷ್ಟು ಶ್ರಮ ತೆಗೆದುಕೊಂಡಿದ್ದರು ನಾವು ಒಂದಾನೊಂದು ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿ ಬರುವಾಗ ಇಳಿದುಕೊಂಡೆವು ಆ ರಾತ್ರಿ ನಮಗೆ ವೆಂಕಟನಾರಾಯಣಪ್ಪನವರ ಅಡಿಗೆಯ ಊಟ ಮಾರನೆಯ ಬೆಳಿಗ್ಗೆಯೂ ಹಾಗೆಯೇ ರೈಲು ಬೆಳಗ್ಗೆ ಸುಮಾರು ಒಂಬತ್ತೂವರೆ ಗಂಟೆಗೆ ಹೊರಡುತ್ತಿತ್ತು ಆದ್ದರಿಂದ ನಮಗೆ ಊಟ ಆವಸರದಲ್ಲಿ ಅವಸರದಲ್ಲಿ ಹಿಡಿಸಲಿಲ್ಲ ಮಾಡಿದ್ದ ಅಡಿಗೆ ಉಳಿದು ಹೋಯಿತು ಆದರೆ ಬಹು ರುಚಿಯಾಗಿತ್ತು ವೆಂಕಣ್ಣಯ್ಯ ನಾನು ಮಾತನಾಡಿಕೊಂಡು ವೆಂಕಟನಾರಾಯಣಪ್ಪನವರು ನೀರು ಸೇದಲು ಹೊರಗೆ ಹೋಗಿದ್ದಾಗ ಒಂದು ತಪ್ಪಲೆಯಲ್ಲಿ ಅನ್ನವನ್ನು ಹುಳಿಯನ್ನು ತುಪ್ಪವನ್ನು ಹಾಕಿ ಕೆಲಸ ತುಂಬಿದೆವು ಇನ್ನೊಂದು ತಪ್ಪಲೇಲಿ ಮಸರನ್ನವನು ಕಳಿಸಿದೆವು. ಎರಡು ತಪ್ಪಲೆಗಳಿಗೂ ಬಟ್ಟೆಯಿಂದ ಮೂತಿ ಕಟ್ಟಿ ಅದನ್ನು ಇತರ ಸಾಮಾನುಗಳೊಡನೆ ರೈಲಿಗೆ ಸಾಗಿಸಿದೆವು ಅಲ್ಲಿ ಎರಡನೆಯ ಜರ್ಜಿಯ ಕಂಪಾರ್ಟ್ಮೆಂಟ್ನಲ್ಲಿ ಕುಳಿತು ತಪ್ಪಲೆಗಳನ್ನು ಪಕ್ಕದಲ್ಲಿರಿಸಿಕೊಂಡೆವು ನನಗೆ ತಿಂದು ಮುಗಿಸಬೇಕೆಂದು ಆತುರ ವೆಂಕಣ್ಣಯ್ಯನಿಗೆ ಸಂದೆ ಅವರು ವೆಂಕಟನಾರಾಯಣಪ್ಪನವರ ಕಡೆ ಕಣ್ಣು ತಿರುಗಿಸಿದರು ಆ ಗಾಡಿಯಲ್ಲಿ ಇಬ್ಬರು ಮುಸಲ್ಮಾನ್ ದೊಡ್ಡ ಮನುಷ್ಯರು ಕುಳಿತಿದ್ದರು ವೆಂಕಟನಾರಾಯಣಪ್ಪನವರು ಏನಪ್ಪ ಅವರು ಹೋಗುವವರೆಗೆ ತೊಳೆಯುವುದಕ್ಕಾಗುವುದಿಲ್ಲವೋ ಎಂದರು ನಾವು ನಗುವನ್ನು ತಡೆದುಕೊಂಡವು ಮುಂದಿನ ನಿಲ್ದಾಣದಲ್ಲಿ ಸಾಹೇಬರುಗಳು ಇಳಿದರು ವೆಂಕಟನಾರಾಯಣಪ್ಪನವರು ಏನಪ್ಪ ನಿಮಗೇನು ಮಡಿಮೈಲಿಗೆ ಇಲ್ಲವೇ ಎಂದರು ನಾವು ಹೋದ ಹೇಗೋ ಹೋಯ್ತು ಎಂದು ಆ ಪಕ್ವಾನವನ್ನು ಕವಳಿಸಿದೆವು ಹಳ್ಳಿಗಾಡುಗಳಲ್ಲಿ ಜನಕ್ಕೆ ಬಳಕೆಯಾಗಿರುವ ಎಷ್ಟೋ ಮರಗಿಡೆಗಳು ವೆಂಕಟನಾರಾಯಣಪ್ಪನವರಿಗೆ ತಿಳಿದಿದ್ದವು ಕನ್ನಡ ಸಾಹಿತ್ಯ ಪರಿಷತ್ತಿಗಾಗಿ ಸೋಮೇಶ್ವರ ಶತಕವನ್ನು ಸಂಪಾದನೆ ಮಾಡುತ್ತಿದ್ದ ಕಾಲದಲ್ಲಿ ಕಂಚವಾಳವೆಂಬ ಮರದ ಪ್ರಸ್ತಾವ ಬಂದಿತ್ತು ಆ ಮರದ ಹೆಸರನ್ನು ನಾನು ಕೇಳಿರಲಿಲ್ಲ ವೆಂಕಟನಾರಾಯಣಪ್ಪನವರು ಆ ಮರ ಇದ್ದ ಸ್ಥಳವನ್ನು ತೋರಿಸಿದರು ಅದು ಶಂಕರಪುರದಲ್ಲಿ ಶಂಕರ ಮಠದ ಪೂರ್ವ ದಿಕ್ಕಿನ ರಸ್ತೆಯಲ್ಲಿ ಈಗ ಕಲ್ಯಾಣ ಮಂಟಪ ಇರುವ ಜಾಗಕ್ಕೆ ಎದುರಾಗಿ ಇತ್ತಂತೆ ಯಾರೋ ಆ ಮರಕ್ಕೆ ನೇಣು ಹಾಕಿಕೊಂಡಿದ್ದರಂತೆ ಈ ಕಥೆಯನ್ನು ಹೇಳಿದ್ದಲ್ಲದೆ ಮಾರಣೆಯ ದಿನ ಕಂಚವಾಳದ ಎಲೆ ಹೂವು ಕಾಯಿಗಳನ್ನು ಎಲ್ಲಿಂದಲೋ ತಂದು ನನಗೆ ತೋರಿಸಿದರು ಅವರು ನನಗೆ ತೋರಿಸಿದ ಇನ್ನೊಂದು ಗಿಡದ ಹೆಸರು ತೆಲುಗಿನಲ್ಲಿ ಲಂಜಮುಂಡ ಮುಂಡ ಎಂದು ಇದು ಹುಳಿ ಹುಳಿತೊಬ್ಬೆ ಮೊದಲಾದ ಅಡಿಗೆಗಳಿಗೆ ಪಸಂದಾದ ತರಕಾರಿಯಂತೆ ವೆಂಕಟನಾರಾಯಣಪ್ಪನವರಿಗೆ ಅತ್ಯಂತ ಪ್ರಿಯವಾದ ತರಕಾರಿ ಬದನೆಕಾಯಿ ವೆಂಕಾಯಿ ವಂಟಿ ಕೂರೆಯೂ ಪಂಕಜಮುಖಿ ಸೀತ ವಂಟಿ ಸಾಧ್ವೀಮಣಿಯುನ್ ಶಂಕರುಣಿ ವಂಟಿದೈವಮು ನಿಂಕೆಚ್ಚಿ ಭಾಗ್ಯ ಮುಂಡನು ಸುಮತಿ ಇದು ಅವರು ಉದಾಹರಿಸುತ್ತಿದ್ದ ಪ್ರಮಾಣ ವಾಕ್ಯ ಕಾಫಿ ತೋಟ ವೆಂಕಟನಾರಾಯಣಪ್ಪನವರು ತಮ್ಮ ಮನೆಯಲ್ಲಿ ಒಂದು ಒಂದೇ ಒಂದು ಕಾಫಿ ಗಿಡವನ್ನು ಬೆಳೆಸಿದ್ದರು ಅದು ಸೊಗಸಾಗಿ ಬೆಳೆದಿತ್ತು ಅದರಲ್ಲಿ ಹೂ ಬಂದಾಗ ಅವರಿಗೆ ಬಹು ಸಂಭ್ರಮ ಎಲ್ಲರಿಗೂ ಅದನ್ನು ತೋರಿಸುವರು ನಾನು ಅವರನ್ನು ಕೇಳಿದೆ ನೀವು ಕಾಫಿ ಕುಡಿಯುವವರಲ್ಲವಲ್ಲ ಅವರ ಜವಾಬು ನಾನು ಕುಡಿಯದಿದ್ದರೆ ಇನ್ನು ಯಾರು ಕುಡಿಯಬೇಡವೇ ಮನೆಗೆ ಬಂಧುಗಳು ಇಷ್ಟರು ಬರುವುದಿಲ್ಲವೆ ಅವರಲ್ಲಿ ಕಾಫಿ ಕುಡಿಯುವವರು ಇರುತ್ತಾರಲ್ಲ ಆತಿಥ್ಯ ವೆಂಕಟನಾರಾಯಣಪ್ಪನವರು ತಮ್ಮ ಗೌರವಕ್ಕೆ ಅರ್ಹನೆ ಅರ್ಹರೆನಿಸಿದವರನ್ನು ತಮ್ಮ ಮನೆಗೆ ಕರೆದು ಔತಣ ಮಾಡಿಸುವುದುಂಟು ಅಂಥ ಮಾನ್ಯ ಅತಿಥಿಗಳಲ್ಲಿ ಒಬ್ಬರು ಧಾರವಾಡದ ವಿದ್ವಾಂಸರಾದ ಮಹಾದೇವಶಾಸ್ತ್ರಿ ಪ್ರಭಾಕರ ಶಾಸ್ತ್ರಿ ಪೂಜಾರರವರು ಅವರು ತಮ್ಮ ಪಾಂಡಿತ್ಯದಿಂದ ಹೇಗೋ ತಮ್ಮ ಸೌಜನ್ಯ ಸದಾಚಾರಗಳಿಂದಲೂ ಹಾಗೆ ಪೂಜಾರರಾಗಿದ್ದರು ಅವರು ವಿನಯದ ಮೂರ್ತಿ ಅನೇಕ ಉತ್ತಮ ಗ್ರಂಥಗಳನ್ನು ಬರೆದಿದ್ದಾರೆ ಅವರ ವಿಷಯದಲ್ಲಿ ವೆಂಕಟನಾರಾಯಣಪ್ಪನವರಿಗೆ ಗೌರವವಿದ್ದದ್ದು ಸ್ವಾಭಾವಿಕ ಮಹಾದೇವಶಾಸ್ತ್ರಿಗಳ ಗೌರವಾರ್ಥವಾಗಿ ಅವರು ಏರ್ಪಡಿಸಿದ್ದ ಔತಣಕ್ಕೆ ಬ್ರಹ್ಮಶ್ರೀ ತೋಗರೆ ನಂಜುಂಡ ಶಾಸ್ತ್ರಿಗಳು ಕಡವದ ನಂಜುಂಡ ಶಾಸ್ತ್ರಿಗಳು ಬಂದಿದ್ದರು ವೆಂಕಣ್ಣಯ್ಯ ಬಂದಿದ್ದರೆಂದು ಜ್ಞಾಪಕ ನಾನು ಹೋಗಿದ್ದೆ ಸೊಗಸಾದ ಬಾಡಿಯೆಲೆ ಸೊಗಸಾದ ಅಡಿಗೆ ಪಾಯಸ ಭಕ್ಷ್ಯಗಳು ಸಾವಕಾಶವಾಗಿ ಊಟ ಮಾಡಿದೆವು ಎಲ್ಲವೂ ಶುಚಿ ಶುಚಿ ರೋಚತ ಅಹುತಃ ಎಂಬ ವೇದವಾಕ್ಯ ಜ್ಞಾಪಕಕ್ಕೆ ಬರುತ್ತದೆ ಪೂಜಾರರು ಮಾ ಪುರಾ ಪೂಜಾರರು ಕನ್ನಡ ಸಂಸ್ಕೃತಗಳ ಎರಡರಲ್ಲಿಯೂ ಪ್ರಕಾಂಡ ಪಂಡಿತರು ಅನೇಕ ವರ್ಷ ಕಾಲ ಅವರು ಧಾರವಾಡದ ಟ್ರೈನಿಂಗ್ ಕಾಲೇಜೊಂದರಲ್ಲಿ ಅಧ್ಯಾಪಕರಾಗಿದ್ದರು ಕನ್ನಡ ಸಾಹಿತ್ಯ ವ್ಯಾಕರಣಗಳಲ್ಲಿ ಅವರಿಗಿದ್ದ ಪ್ರಾವೀಣ್ಯ ಅನನ್ಯ ಸಾಧಾರಣ ಶಬ್ದಾನುಶಾಸನದ ನಾಲ್ಕನೆಯ ಅಧ್ಯಾಯಕ್ಕೆ ಕುಂಡಲಗಿರಿಯಾಚಾರ್ಯರ ಟೀಕೆ ಅಪ್ರಾಪ್ಯವಾಗಿರಲು ಕರ್ನಾಟಕ ವಿದ್ಯಾವರ್ತಕ ಸಂಘದ ಕೋರಿಕೆಯಂತೆ ಟೀಕೆಯನ್ನು ಬರೆದುಕೊಟ್ಟು ಆ ಶಾಸ್ತ್ರಗ್ರಂಥವನ್ನು ಪೂರ್ಣ ಮಾಡಿದವರು ಪೂಜಾರರು ಇದರಿಂದ ಊಹಿಸಬಹುದು ಪೂಜಾರರ ವಿದ್ವತ್ತೆಯನ್ನು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಧಾರವಾಡದ ಕನ್ನಡ ಸಂಶೋಧನಾ ಸಂಸ್ಥೆಯಲ್ಲಿ ಪೂಜಾರರು ಕೆಲವು ಕನ್ನಡ ವ್ಯಾಕರಣ ವಿಚಾರಗಳನ್ನು ಕುರಿತು ಮಾಡಿದ ಎರಡು ಉಪನ್ಯಾಸಗಳು ಅತ್ಯಂತ ಸ್ಮರಣೀಯವಾಗಿವೆ ಅಕ್ಷರ ಮೀಮಾಂಸೆ ಕನ್ನಡಕ್ಕೆ ಒಂದು ಶಿಕ್ಷಾ ಗ್ರಂಥದ ಅವಶ್ಯಕತೆ ಶ್ರುತಿಕಟು ಸಂಧಿ ವಿಭಕ್ತಿ ಲೋಪ ವಿಚಾರ ಗಮಕ ಸಮಾಸ ಹೊಸಗಣ್ಣದ ಗನ್ನಡದ ಕೆಲವು ಅಶಾಸ್ತ್ರೀಯ ರೂಪಗಳು ಮೊದಲಾದ ಅನೇಕ ಮುಖ್ಯ ವಿಷಯಗಳ ಪರಾಮರ್ಶೆಯನ್ನೊಳಗೊಂಡ ಆ ಉಪನ್ಯಾಸಗಳು ಭಾಷಾಶಾಸ್ತ್ರಗಳಲ್ಲಿ ಆಸಕ್ತಿಯುಳ್ಳವರೆಲ್ಲ ಅವಶ್ಯವಾಗಿ ವ್ಯಾಸಂಗ ಮಾಡಬೇಕಾದವು ಮುಗ್ದತೆ ವೆಂಕಟರಾರಾಯಣಪ್ಪನವರು ಹೆಚ್ಚು ಲೋಕ ಕೆಲವು ವೇಷಗಳು ಅವರಿಗೆ ಅರ್ಥವಾಗುತ್ತಿರಲಿಲ್ಲ ಅವರ ಸ್ನೇಹಿತರೊಬ್ಬರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ರೋಗಿಯಾಗಿ ಮಲಗಿದ್ದರು ಆತನನ್ನು ವಿಚಾರಿಸಿಕೊಂಡು ಬರೋದಕ್ಕಾಗಿ ಅವರು ದಿನವೂ ಸಂಜೆ ಅಲ್ಲಿಗೆ ಹೋಗಿ ಬರುತ್ತಿದ್ದರು ಇವರು ಅಲ್ಲಿಗೆ ಹೋದಾಗಲೆಲ್ಲ ಒಬ್ಬ ಹೆಂಗಸು ಆ ಕುಳಿತು ಅಳುತ್ತಿದ್ದಳು ಆದರೆ ಆಕೆಯ ಮೈ ಮೇಲೆ ಸೊಗಸಾದ ಹೊಸ ಸೀರೆ ಚಿನ್ನದ ರತ್ನದ ಒಡವೆಗಳು ಕಾಣುತ್ತಿದ್ದವು ತಲೆಯಲ್ಲಿ ತುಂಬ ಹೂ ಮುಡಿದುಕೊಂಡಿರುತ್ತಿದ್ದರು ಒಂದು ಸಂಜೆ ವೆಂಕಟನಾರಾಯಣಪ್ಪನವರು ಅಲ್ಲಿಗೆ ಹೋಗಿದ್ದಾಗ ಮತ್ತೊಬ್ಬ ಸ್ನೇಹಿತರು ಅಲ್ಲಿಗೆ ಬಂದು ಸೇರಿದರು ವೆಂಕಟನಾರಾಯಣಪ್ಪನವರು ಈ ಸ್ನೇಹಿತರನ್ನು ಕುರಿತು ಕೇಳಿದರು ಏನಪ್ಪ ಇದು ಈಕೆ ಮಾಡುವುದು ದಿನಾಗಲೂ ಹೀಗೆ ಅಳುತ್ತಾಳಲ್ಲ ಈಕೆಯ ಗತಿ ಏನಾದಿತ್ತು ಅವನಿಗೆ ಅಧೈರ್ಯವಾಗುತ್ತದಲ್ಲ ಸ್ನೇಹಿತ ಕೊಂಚ ಸುಮ್ಮನಿದ್ದು ಆಸ್ಪತ್ರೆಯಿಂದ ಹೊರಬಂದ ಮೇಲೆ ತಿಳಿಯದೆ ಆಕೆ ಆತನ ಹೆಂಡತಿ ಅದು ಸರಿಯೇ ಆಕೆ ಹೀಗೆ ದಿನವೂ ಆಡುವುದಕ್ಕೆ ಸ್ನೇಹಿತ ತನ್ನ ವಿಷಯದಲ್ಲಿ ಹೆಂಡತಿ ಎಷ್ಟು ಚಿಂತೆ ಎಂದು ಗಂಡನು ಕಡವಳಪಡುವಂತೆ ಮಾಡುವುದಕ್ಕೋಸ್ಕರ ಆಹಾ ನನ್ನ ಹೆಂಡತಿ ಎಂತ ಪ್ರತಿವ್ರತೆ ಎಂದು ಆತ ತಿಳಿದುಕೊಳ್ಳಬೇಡವೆ ವೆಂಕಟನಾರಾಯಣಪ್ಪ ಹಾಗಾದರೆ ಅವನೆದುರಿಗೆ ಸಿಂಗಾರ ಮಾಡಿಕೊಂಡು ಬರುವುದು ಏಕೆ ಸ್ನೇಹಿತ ಗಂಡನು ಸಂತೋಷ ಪಡಲೆಂದು ಸಂತೋಷಪಟ್ಟು ಉತ್ಸಾಹ ತಾಳಿ ಆದಷ್ಟು ದಿನ ಬದುಕಲೆಂದು ಇದೇನಪ್ಪ ಅಳು ಸೊಗಸು ಎರಡೂ ಒಂದೇ ಸಾರಿಯೇ ನಿಮಗೆ ಈ ವಿಷಯ ತಿಳಿಯುವುದಿಲ್ಲ ಗೋಳು ಗಂಡನಿಗೆ ಸೊಗಸು ಬೀದಿಯವರಿಗೆ ಎಲ್ಲಾದರೂ ಹಾಳಾಗಿ ಹೋಗಲಿ ಅವನು ಈ ವಿಷಯ ಚಿಂತಿಸದಿದ್ದರೆ ಸಾಕು ಕೆಲವು ದಿನಗಳ ಆರೋಗ್ಯ ಪರಮಪದವನ್ನು ಸೇರಿದನಂತೆ ಭ್ರಷ್ಟಾಚಾರ ನಿವಾರಣೆ ವೆಂಕಟನಾರಾಯಣಪ್ಪನವರು ಜನಹಿತಕ್ಕೆ ಸಂಬಂಧಪಟ್ಟ ಅನೇಕ ಕಾರ್ಯಕ್ಷೇತ್ರಗಳಲ್ಲಿ ಪ್ರವೃತ್ತರಾಗಿದ್ದವರು ಅಂಥ ಕ್ಷೇತ್ರಗಳಲ್ಲಿ ಸಹಕಾರದೊಂದು ಕೋಪರೇಟಿವ್ ಅವರ ಪ್ರಾಮಾಣಿಕತೆಯನ್ನು ಕಾರ್ಯದಕ್ಷತೆಯನ್ನು ಕಂಡಿದ್ದ ಕೆಲವರು ಅವರನ್ನು ಒಂದಾನೊಂದು ಸಹಕಾರ ಸಂಘದ ಕಾರ್ಯ ಚುನಾಯಿಸಿದರು ಅದು ಧಾನ್ಯಾದಿ ಗೃಹ ಒದಗಿಸುವ ಸಂಘ ಆಸಂಗಕ್ಕೆ ಸಂಘಕ್ಕೆ ದಾಸ್ತಾನಿಗಾಗಿ ಭತ್ತ ಅಕ್ಕಿ ರಾಗಿ ಮೊದಲಾದ ದವಸಧಾನ್ಯಗಳನ್ನು ಕೊಂಡುಕೊಳ್ಳುವುದಕ್ಕಾಗಿ ಕಾರ್ಯಸಮಿತಿಯು ಒಂದು ಉಪ ಸಮಿತಿಯನ್ನು ನಿಯಮಿಸುವುದು ವಾಡಿಕೆಯಾಗಿತ್ತು ಆ ಉಪ ಸಮಿತಿಯಲ್ಲಿ ದೊಡ್ಡೂರಾಯರು ಎಂಬ ಇಬ್ಬರು ಜಹಗೀರಿದಾರರಿದ್ದರು ಅವರಿಬ್ಬರ ಕೈವಾಡದಿಂದ ಅವರ ಜೇಬು ಭರ್ತಿಯಾಗುತ್ತಿತ್ತೇ ಹೊರತು ಸಂಘದ ಸದಸ್ಯರಿಗೆ ಪ್ರಯೋಜನವೇನೂ ಆಗುತ್ತಿರಲಿಲ್ಲವೆಂದು ಎಲ್ಲರೂ ಆಡಿಕೊಳ್ಳುತ್ತಿದ್ದರು ವೆಂಕಟನಾರಾಯಣಪ್ಪನವರು ಇದನ್ನು ತಪ್ಪಿಸಬೇಕೆಂದು ಹೊರಟರು ಸಂಘದ ಕಾರ್ಯ ಸಮಿತಿಯು ಆವಶ್ಯ ವರ್ಷ ಕೊಳ್ಳುಗಾರಿಕೆಯನ್ನು ವೆಂಕಟನಾರಾಯಣಪ್ಪನವರೇ ನಿರ್ವಹಿಸತಕ್ಕದ್ದೆಂದು ತೀರ್ಮಾನ ಮಾಡಿತು ದೊಡ್ಡೂರಾಯರು ಗಿಡ್ಡೂರಾಯರು ಇದರಿಂದ ಕೈಕಟ್ಟಿಕೊಡುತ್ತಾರೆಯೇ ವೆಂಕಟನಾರಾಯಣಪ್ಪನವರು ಮೂರು ನಾಲ್ಕು ದಿನ ರಜಾ ಪಡೆದು ಶ್ರೀರಂಗಪಟ್ಟಣ ಎಡತೊರೆ ಪ್ರಾಂತಗಳಲ್ಲಿ ಬತ್ತ ಬೆಳೆದು ಮಾರುವ ರೈತರಲ್ಲಿ ಗಿರಾಕಿಯ ಮಾತನ್ನು ಆರಂಭಿಸಿದರು ಒಂದೆರಡು ಕಡೆ ಒಡಂಬಡಿಕೆಯೂ ಆಯಿತು ಆದರೆ ಯಾವ ಕಡೆ ಹೋದರೂ ಅಲ್ಲಿ ಸಲೀಸಾಗಿ ಮಾತುಕತೆ ಇಲ್ಲ ಏನೋ ಹಿಡಿತ ಕಾಣುತ್ತಿತ್ತು ದೊಡ್ಡೂರಾಯ ಗಿಡ್ಡೂರಾಯರ ಸ್ನೇಹಿತರಾದ ಅಡ್ಡೂರಾಯ ಬಡ್ಡಿರಾಯರು ಬೇರೆ ಸಂಘವೊಂದರ ಪರವಾಗಿ ಮೊದಲೇ ಹೋಗಿ ಒಪ್ಪಂದಗಳನ್ನು ಬರೆಸಿಕೊಂಡಿದ್ದರು ಆದದ್ದರಿಂದ ವೆಂಕಟನಾರಾಯಣಪ್ಪನವರಿಗೆ ಸರಕು ಬೇಕಾದಷ್ಟು ದೊರೆಯುವ ಬರವಸೇ ತಪ್ಪಿಹೋಯಿತು ಒಪ್ಪಂದ ಮಾಡಿಕೊಂಡ ರೈತರಿಂದ ಸಹ ನಮಗೆ ಗೋಣಿ ಚೀಲವಿಲ್ಲ ಹೊಲಿಯಲು ಗೋಣಿದಾರವಿಲ್ಲ ದಾರವಿದೆ ದಬ್ಬಳವಿಲ್ಲ ನಮ್ಮ ಮೂಟೆ ಸಿದ್ಧವಾಗಿದೆ ಆದರೆ ವ್ಯಾಗನ್ ಸಿದ್ಧವಿಲ್ಲ ಹೀಗೆ ಸ ಭೂಮಿಗಳು ಬಂದವು ಪ್ರಾಮಾಣಿಕರ ಕೈ ಹೀಗೆ ಕಟ್ಟಿಹೋಯಿತು ದೊಡ್ಡೂರಾಯ ಗಿಡ್ಡೂರಾಯರ ಮುಂದೆ ತಮ್ಮ ಕೈ ಸಾಗದೆಂದು ವೆಂಕಟನಾರಾಯಣಪ್ಪನವರು ಕಂಡುಕೊಂಡರು ಆದರೂ ಎದುರಿಗೆ ಕಂಡಾಗ ದೊಡ್ಡೂರಾಯರು ವೆಂಕಟನಾರಾಯಣಪ್ಪನವರಿಗೆ ಕೈ ಮುಗಿಯುವುದೇನು ಅವರ ಸತ್ಯಸಂಧತೆಯನ್ನು ಕೊಂಡಾಡುವುದೇನು ಅವರನ್ನು ಗೌರವಿಸುವುದೇನು ಇದನ್ನು ನೋಡಿ ವೆಂಕಟನಾರಾಯಣಪ್ಪನವರು ಆಶ್ಚರ್ಯಪಡುತ್ತಿದ್ದರು ಏನಪ್ಪ ಈತ ಶಿಷ್ಯನೆಂದು ಹೇಳಿಕೊಳ್ಳುತ್ತಾನೆ ಒಡಗೊಳಗೆ ಹೀಗೆ ಮಾಡುತ್ತಾನಲ್ಲ ಎಂದು ಆಪ್ತರಲ್ಲಿ ತಮ್ಮ ಸೋಜಿಗವನ್ನು ಸೂಚಿಸುತ್ತಿದ್ದರು ವ್ಯವಸಾಯೋದ್ಯಮ ವೆಂಕಟನಾರಾಯಣಪ್ಪನವರು ನಿರಾಡಂಬರದ ಜೀವನದಲ್ಲಿ ಒಲುಮೆಯುಳ್ಳವರು ಬ್ರಾಹ್ಮಣ ಜೀವನ ಹೀಗೆ ಬ್ರಾಹ್ಮಣ ಧರ್ಮವನ್ನು ಉಳಿಸುವುದು ಹೇಗೆ ಈ ಪ್ರಶ್ನೆಗಳು ಅವರನ್ನು ಸತತವಾಗಿ ಕಾಡುತ್ತಿದ್ದವು ಕೃಷಿಯೇ ಇನ್ನು ಮುಂದೆ ಬ್ರಾಹ್ಮಣನಿಗೆ ತಕ್ಕ ಜೀವನ ಅದರಿಂದ ಅವನು ಜೀವನ ನಡೆಸಿ ತನ್ನ ಕುಲವಿದ್ಯೆಯನ್ನುಳಿಸಿಕೊಂಡು ಲೋಕಕ್ಕೆ ಪ್ರಯೋಜನಕನಾಗಬಹುದು ಎಂದು ಅವರ ದೃಢವಾದ ತೀರ್ಮಾನಕ್ಕೆ ಬಂದಿದ್ದರು ತೀರ್ಮಾನವಾದ ಮೇಲೆ ಅದನ್ನು ಕಾರ್ಯದಲ್ಲಿ ಅನುಸರಿಸ ಅನುಸರಿಸಬೇಕಷ್ಟೇ ಜಮೀನುಗಳನ್ನು ಹುಡುಕಲಾರಂಭಿಸಿದರು ಮಾಗಡಿ ರಸ್ತೆಯಲ್ಲಿ ಮೂರು ನಾಲ್ಕು ಮೈಲಿಗಳೊಳಗೆ ಒಂದು ತೋಟವನ್ನು ಕೊಂಡುಕೊಂಡರು ಅದರಲ್ಲಿ ಒಂದು ಮಾವಿನ ತೋಪ್ಪು ಆ ತೋಪಿನಲ್ಲಿ ಮಧ್ಯಾಹ್ನ ಇವರು ನೋಡಿದಾಗ ಫಲೆಯ ಫಲ ಯಥೇಷ್ಟವಾಗಿರುತ್ತಿತ್ತು ಮಾರನೆಯ ದಿನ ಬೆಳಿಗ್ಗೆ ಒಂದು ದೊಡ್ಡ ಕಾಯಿಹೀಚು ಇರುತ್ತಿರಲಿಲ್ಲ ಅದರಲ್ಲಿ ಕಳ್ಳತನವಾಗುತ್ತಿದೆ ಎಂದು ವೆಂಕಟನಾರಾಯಣಪ್ಪನವರು ಅನುಮಾನಿಸಿ ಕಳ್ಳತನವನ್ನು ತಪ್ಪಿಸಲು ಅಲ್ಲಿ ಒಂದು ದೀಪವನ್ನಿಡತಕ್ಕದ್ದೆಂದು ನಿಶ್ಚಯಿಸಿದರು ಒಂದು ಲಾಂಧ್ರ ಸೀಮೆಎಣ್ಣೆ ಡಬ್ಬ ಇದನ್ನೆಲ್ಲ ಸಿದ್ಧಪಡಿಸಿಕೊಂಡು ಸಂಜೆ ಲಾಂಧ್ರ ಹೊತ್ತಿಸಿ ಬೆಳಕು ಮಾಡಿ ಮನೆಗೆ ಬಂದರು ಮಾರನೆಯ ದಿನ ನೋಡಿದಾಗ ಮಾವಿನಕಾಯಿಗಳ ಜೊತೆಗೆ ಲಾಂಧ್ರವೂ ಎಣ್ಣೆ ಡಬ್ಬವೂ ಮಾಯವಾಗಿದ್ದವು ವೆಂಕಟನಾರಾಯಣಪ್ಪನವರು ಎಂಥ ಫ್ಲೆವರ್ ರಾಸ್ಕಲ್ಸ್ ಅಪ್ಪ ಎಂದು ಆಶ್ಚರ್ಯದ ಜೊತೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ತೋಟದ ವ್ಯಾಪಾರ ಹೀಗೆ ಮುಗಿಯಿತು ಆಮೇಲೆ ದೊಡ್ಡಬಳ್ಳಾಪುರದ ರೈಲ್ವೆ ಸ್ಟೇಷನ್ನಿನ ಬಳಿ ಒಂದು ಗದ್ದೆಯನ್ನು ಕೊಂಡರು ಸ್ವಂತ ವ್ಯವಸಾಯಕ್ಕಾಗಿ ಪ್ರತಿ ದಿವಸವೂ ಬೆಳಗ್ಗೆ ಅನೇಕ ಮುಗಿಸಿ ಸ್ವಯಂಪಾಕ ಭೋಜನ ಮಾಡಿಕೊಂಡು ಏಳು ಗಂಟೆಗೆ ಸರಿಯಾಗಿ ಮನೆಯನ್ನು ಬಿಡತಕ್ಕದ್ದು ಫಸ್ಟ್ ಬೆಲ್ ಆಗಿ ಸೆಕೆಂಡ್ ಬೆಲ್ ಆಗುವಷ್ಟರೊಳಗಾಗಿ ರೈಲು ಹತ್ತುವುದು ಎಂಟೂವರೆ ಗಂಟೆಯೊಳಗಾಗಿ ಬಟ್ಟೆ ಬದಲಾಯಿಸಿ ನೇಗಿಲು ಗುದ್ದಲಿ ಇತ್ಯಾದಿಗಳನ್ನು ಕೈಗೆ ತೆಗೆದುಕೊಳ್ಳುವುದು ಇದು ಏರ್ಪಾಟು ಇದಕ್ಕಾಗಿ ರೈಲ್ವೆ ಪಾಸನ್ನು ತೆಗೆದಿಟ್ಟುಕೊಂಡಿದ್ದು ಮಧ್ಯಾಹ್ನ ಫಲಹಾರಕ್ಕಾಗಿ ಎರಡೆ ಎರಡು ಬಾಳೆಹಣ್ಣು ಓದಲಿಕ್ಕಾಗಿ ಒಂದು ಪುಸ್ತಕ ಗಣಿತ ಲೆಕ್ಕ ಮಾಡಲಿಕ್ಕಾಗಿ ನಾಲ್ಕು ಬಿಳಿ ಹಳೆಯ ಕಾಗದ ಒಂದು ಪೆನ್ಸಿಲು ಇಷ್ಟನ್ನು ಯೂನಿವರ್ಸಿಟಿ ಪರೀಕ್ಷಾ ಪತ್ರಿಕೆಗಳಿಗೆ ಅಚ್ಚ ಅಚ್ಚನೆಗಾಗಿ ಉಪಯೋಗಿಸುವ ಬಟ್ಟೆ ಕಾಗದದ ಚೀಲವೊಂದರಲ್ಲಿ ತೆಗೆದುಕೊಂಡು ಹೋಗುತ್ತಿದ್ದರು ಆ ನಡಿಗೆ ಜೂಜಿನ ಕುದುರೆಯ ನಡಿಗೆ ಹಾಗೆ ಮಾಡಿಯೇ ಮೊಣಕಾಲು ತಂದುಕೊಂಡಿದ್ದು ಅದು ಹಾಗಿರಲಿ ಒಂದು ದಿನ ಸಂಜೆ ನಾನು ವೆಂಕಣ್ಣಯ್ಯ ಚಿಕ್ಕಪೇಟೆಯಲ್ಲಿ ಪೂರ್ವದ ಕಡೆಗೆ ಹೋಗುತ್ತಿದ್ದೆವು ವೆಂಕಟನಾರಾಯಣಪ್ಪನವರು ಎದುರುಗಳಿಂದ ಬರುತ್ತಿದ್ದವರು ಏನಪ್ಪ ನಿಮ್ಮನ್ನೇ ನೋಡಬೇಕೆಂದಿದ್ದೆ ನನಗೆ ವೇಸ್ಟ್ ಕೋಟಿಗಾಗಿ ಒಂದು ನಯವಾದ ಕಂಬಳಿ ವ್ಯಾಪಾರ ಮಾಡಿಕೊಡಿ ಎಂದರು ಚಿಕ್ಕ ಕಾಶಿ ವಿಶ್ವೇಶ್ವರನ ಗುಡಿಯ ಪಕ್ಕದಲ್ಲಿ ನನಗೆ ಪರಿಚಿತರಾದ ಕಂಬಳಿ ವ್ಯಾಪಾರಿಗಳೊಬ್ಬರಿದ್ದರು ಅವರಲ್ಲಿ ಕಂಬಳಿ ಕೊಂಡುಕೊಟ್ಟು ಇದು ಯಾತಕ್ಕೆ ಎಂದು ಕೇಳಿದೆ ಅವರು ಉಳುವಾಗ ಅಗೆಯುವಾಗ ಮಳೆ ಚಲಿಯಾದರೆ ಮೈ ಬೆಚ್ಚಾಗಿರುವುದಕ್ಕೆ ಕಂಬಳಿಯ ವೇಸ್ಟ್ ಕೋಟು ಇನ್ನೇನು ಮಳೆಗಾಲ ಬಂತಲ್ಲಪ್ಪ ಎಂದರು ದರ್ಜಿ ಅಂಗಡಿಗೆ ಹೋಗಿ ಕಂಬಳಿಯ ವೇಸ್ಟ್ ಕೋಟಿಗೆ ಏರ್ಪಾಟು ಮಾಡಿದ್ದು ಆಯಿತು ಎರಡು ಮೂರು ತಿಂಗಳಾದ ಮೇಲೆ ಒಂದು ದಿನ ಕೇಳಿದೆ ನಾನು ಹೇಗೆ ನಡೆಯುತ್ತಿದೆ ಶೇದ್ಯ ಚೆನ್ನಾಗಿದೆಪ್ಪ ಎದೆಯುದ್ದ ಬಂದು ಪೈರು ನಿಮ್ಮ ಸ್ವಂತ ದುಡಿಮೆ ತಾನೇ ವೇಸ್ಟ್ ಕೋಟ್ ಹಾಕೊಂಡು ನನ್ನ ಜೊತೆಯಲ್ಲಿ ಕೆಲಸ ಮಾಡಲು ಇಬ್ಬರು ಆಳುಗಳನ್ನು ಇಟ್ಟುಕೊಂಡಿದ್ದೇನೆ ಬೆಳೆಯೇನೋ ಹುರುಸಾಗಿದೆ ಅಕ್ಕಪಕ್ಕದ ಜಮೀನುಗಳವರು ದನಗಳನ್ನು ಬಿಟ್ಟು ಆ ದನ ನಮ್ಮ ಬೆಳೆಯನ್ನು ಮೇದು ಬಿಡುತ್ತವೆ ಅದಕ್ಕೆ ನಾವೇನು ಮಾಡಲಾಗುತ್ತದೆ ಏನು ಮಾಡಲಾಗುತ್ತದೆಯೇ ಗೋಡೆ ಕಟ್ಟಬೇಕು ಅದರಂತೆ ಅವರು ಆಳುಗಳು ನಿಂತು ಎದೆಯುತ್ತ ಮಣ್ಣು ಗೋಡೆಯನ್ನು ಎಬ್ಬಿಸಿದರು ಗದ್ಯ ನಾಲ್ಕು ಪಕ್ಕಗಳಲ್ಲಿಯೂ ಇನ್ನೂ ಎರಡು ತಿಂಗಳು ಕಳೆಯಿತು ನಾನು ಶೇದ್ಯ ಹೇಗಿದೆ ಆಳಾಗಿ ಹೋಯ್ತಪ್ಪ ಯಾಕೆ ಸರ್ ಹುಲ್ಸಾಗಿದೆ ಎಂದು ಹೇಳಿದ್ದಿರಲ್ಲ. ಹೌದಪ್ಪ ಅದೇ ಅತಿ ಹುಲ್ಲಾಗಿ ಹೋಯ್ತು ಪೈರು ನನ್ನ ಎತ್ತರವಾಯ್ತು ತೆನೆಯೇ ಬರಲಿಲ್ಲ ಎಲ್ಲ ಒಣಗಿ ಹುಲ್ಲಾಯ್ತು ತರಣವೇನಿರಬಹುದು ಆ ಕಟ್ಟಿದ್ದಪ್ಪ ಪಕ್ಕದ ಜಮೀನುಗಳವರೆಲ್ಲ ಗೋಡೆಯನ್ನು ನೋಡಿ ತಮ್ಮ ತಮ್ಮಲ್ಲೇ ನಗುತ್ತಾ ಮಾತನಾಡಿಕೊಳ್ಳುತ್ತಿದ್ದರು ರಾಸ್ಕಸ್ ಗೋಡೆ ಕಟ್ಟಿದರೆ ದಂಟಿಗೆ ಪೋದಿ ತೆನೆ ಬರುವುದಿಲ್ಲ ಎಂದು ಸ್ಪಷ್ಟವಾಗಿ ನನಗೆ ಹೇಳಲೇ ಇಲ್ಲ ಭತ್ತ ಬೆಳೆಯಲು ಹೊರಟು ಒಣ ಹುಲ್ಲು ಹೀಗೆ ಹೇಳಿ ತೆಲುಗಿನಲ್ಲಿ ಒಂದು ಜನಪದ ಗೀತೆಯುಂಟು ಯಾಲೇ ತ್ವಿನರಸಪ್ಪ ಚೆರಕು ತೋಟ ಬಂಕನಾಲೇಸ್ತಿ ನರಸಪ್ಪ ಚರುಕುತೋಟ ಸ್ವಸಹಾಯಕ ಸ್ವಸಹಾಯ ಸಂಘ ವೆಂಕಟನಾರಾಯಣಪ್ಪನವರ ಮನಸ್ಸು ಈಗಿನ ಧರ್ಮ್ಲಾನಿಯ ವಿಷಯದಲ್ಲಿ ತುಂಬಾ ಚಿಂತಾಕ್ರಾಂತವಾಗಿತ್ತು ತುರ್ತು ಕೆಲಸ ಬೇರೆ ಇಲ್ಲದಿದ್ದಾಗ ನಮ್ಮ ದೇಶದಲ್ಲಿ ಧರ್ಮ ಅಳಿಸಿ ಹೋಗುತ್ತಿದೆಯಲ್ಲ ಬ್ರಾಹ್ಮಣ್ಯ ಭ್ರಷ್ಟವಾಗುತ್ತಿದೆಯಲ್ಲ ವಿದ್ಯಾರ್ಥಿಗಳು ನೀತಿಗೆಡುತ್ತಿದ್ದಾರಲ್ಲ ಈ ಮಾತನ್ನೆತ್ತುವರು ಬಹುಜನ ಸ್ನೇಹಿತರೊಡನೆ ಈ ಪ್ರಶ್ನೆಗಳನ್ನೆತ್ತುತ್ತಿದ್ದರು ಯಾರಿಂದಲೂ ಯಾವ ಸಮಾಧಾನವೂ ಬರುವಂತೆ ತೋರಲಿಲ್ಲ ಕಡಗೆ ಅವರು ಒಂದೆರಡು ನಿರ್ಧಾರ ನಿರ್ಧಾರಗಳಿಗೆ ಬಂದರು ಬ್ರಾಹ್ಮಣರು ಹೆಚ್ಚು ಹೆಚ್ಚಾಗಿ ಭೂವ್ಯವಸಾಯವನ್ನು ಹಿಡಿಯಬೇಕಾದದ್ದು ಅದರಲ್ಲಿ ಎಷ್ಟೋ ಕಷ್ಟಗಳಿರುವುದು ನಿಜ ಆದರೂ ಗಟ್ಟಿ ಮನಸ್ಸು ಮಾಡಿ ಅದರಿಂದ ಸ್ವಾವಲಂಬಿಯಾಗಬೇಕು ಬ್ರಾಹ್ಮಣ್ಯಕ್ಕೆ ಪರಾವಲಂಬನೆಯೇ ಮೃತ್ಯು ಕೃಷಿಯು ಸ್ವಾವಲಂಬನದ ಮಾರ್ಗ ಬ್ರಾಹ್ಮಣ ಅದರಿಂದ ಹೊಟ್ಟೆಪಾಡು ನಡೆಸಿಕೊಂಡು ತನ್ನ ವಿರಾಮ ಕಾಲವನ್ನೆಲ್ಲ ವೇದಶಾಸ್ತ್ರ ವಿಜ್ಞಾನಾದಿಗಳಿಗೆ ವಿನಿಯೋಗಿಸಬೇಕು ಬ್ರಾಹ್ಮಣ ವಿದ್ಯಾರ್ಥಿಗಳು ಸ್ವಾವಲಂಬಿಗಳಾಗಿ ವಿದ್ಯಾರ್ಜನೆ ಮಾಡಬೇಕು ಇದಕ್ಕಾಗಿ ಸೆಲ್ಫ್ ಹೆಲ್ಪ್ ಕ್ಲಬ್ ಸ್ವಸಹಾಯ ಸಂಘ ಒಂದು ಏರ್ಪಾಡ ಏರ್ಪಾಡ ಆಗಬೇಕು ಸಂಘದ ಚಾಲಕರು ವಿದ್ಯಾರ್ಥಿಗಳಿಗೆ ಒಂದು ವಸತಿ ಗೃಹವನ್ನು ಉಚಿತಾರ್ಥವಾಗಿ ಒದಗಿಸತಕ್ಕದ್ದು ಹಾಗೆಯೇ ಅಡಿಗೆ ಪಾತ್ರೆ ಪರಿಕರಗಳನ್ನು ಒದಗಿಸತಕ್ಕದ್ದು ಈ ಸಂಸ್ಥೆಯನ್ನು ಸೇರುವ ವಿದ್ಯಾರ್ಥಿಗಳಾದರೂ ತಾವೇ ಒಟ್ಟುಗೂಡಿ ಅಡಿಗೆ ಮಾಡತಕ್ಕದ್ದು ಒಬ್ಬೊಬ್ಬನದು ಒಂದೊಂದು ದಿನದ ಸರದಿ ತಮ್ಮ ಬಟ್ಟೆಗಳನ್ನು ತಾವೇ ಒಗೆದುಕೊಳ್ಳತಕ್ಕದ್ದು ಮನೆಯನ್ನು ತಾವೇ ಗುಡಿಸಿ ಚೊಕ್ಕಟ ಮಾಡಿಕೊಳ್ಳತಕ್ಕದ್ದು ಮತ್ತು ತಮ್ಮ ಭೋಜನಕ್ಕಾಗಿ ತಲು ತಗಲುವ ವೆಚ್ಚವನ್ನು ಗೊಂದಾವರ್ತಿ ಹಂಚಿಕೊಂಡು ಬರೆಸತಕ್ಕದ್ದು ಹೀಗೆ ಐದು ಮಂದಿ ಬ್ರಾಹ್ಮಣ ವಿದ್ಯಾರ್ಥಿಗಳು ಸೇರಿ ಸೆಲ್ಫ್ ಹೆಲ್ಪ್ ಕ್ಲಬ್ ಪ್ರಾರಂಭ ಮಾಡಿದ್ದಾಯಿತು ವೆಂಕಟನಾರಾಯಣಪ್ಪನವರು ಆಗ ನಾಗಸಂದ್ರ ರಸ್ತೆಯಲ್ಲಿ ತಮ್ಮ ಅಧೀನದಲ್ಲಿದ್ದ ಮನೆಯನ್ನು ಈ ಕಾರ್ಯಕ್ಕಾಗಿ ಕೊಟ್ಟರು ಧರ್ಮಾರ್ಥ ಬಾಡಿಗೆ ಇಲ್ಲದೆ ವಿದ್ಯಾರ್ಥಿ ಮಂದಿನವು ಮಂದಿರವು ಕೆಲವು ತಿಂಗಳ ಕಾಲ ನಡೆಯಿತು ಅದು ನಿಂತು ಹೋದದ್ದಕ್ಕೆ ಕಾರಣ ವಿದ್ಯಾರ್ಥಿಗಳಲ್ಲಿ ಕೆಲವರು ನಿರುತ್ಸಾಹವೆಂದು ವೆಂಕಟನಾರಾಯಣಪ್ಪನವರ ಅಭಿಪ್ರಾಯ ಮನೆಗುಡಿಸುವುದು ಮುಸುರೆತಿ ಅಡಿಗೆ ಮನೆಯ ನೂರಾರು ಚಿಲ್ಲರೆ ಕೆಲಸಗಳನ್ನು ಮಾಡುವುದು ಈ ವಿಧವಾದ ರೇಜಿಗೆ ವಿದ್ಯಾರ್ಥಿಗಳ ಸಹನೆಗೆ ಮೀರಿದ್ದಾಯಿತೇನೋ ಒಬ್ಬೊಬ್ಬರಾಗಿ ಕಳಿಸಿಕೊಂಡರು ಈ ಮನೋವೃತ್ತಿ ಎಲ್ಲ ಮನುಷ್ಯರಿಗೂ ಸಹಜವಾದದ್ದೇ ಆದರೆ ಬ್ರಾಹ್ಮಣರು ತಪಸ್ವಿಗಳ ವಂಶದವರೆಂದು ಹೇಳಿಕೊಳ್ಳುತ್ತಾರೆ ಪ್ರವರ ಹೇಳುವಾಗ ಮಹರ್ಷಿಗಳನ್ನು ಸ್ಮರಿಸುತ್ತಾರೆ ಆದರೆ ತಪಶ್ಚರ್ಯೆ ಇತರ ಜನರಿಗೆ ಹೇಗೆ ಬೇಡವೆನ್ನಿಸುತ್ತದೆಯೋ ಹಾಗೆಯೇ ಬ್ರಾಹ್ಮಣರಿಗೂ ಅದು ಬೇಡವಾಗಿದೆ ಆದರೂ ಇತರರಂತೆ ಲೋಲುಪರಾಗಬೇಕೆನ್ನುವರೇ ಆಗಿದ್ದಾರೆ ಈಗ ಇಂಥ ಅನುಭವ ನನ್ನ ದಿನೊಂದಿದೆ ಒಂದಾನೊಂದು ಅನಾಥಶ್ರೀ ರಕ್ಷಣಾಲಯದಲ್ಲಿ ಒಂದು ದಿನ ಕಿಟಕಿಗಳಿಗೆ ತುಂಬಾ ಗೆದ್ದಲು ಹತ್ತಿದ್ದದ್ದು ಕಾಣಿಸಿತು ಆ ಸಂಸ್ಥೆಯ ಒಬ್ಬ ನಿವಾಸಿಯನ್ನು ಕರೆದು ಹೇಳಿ ಕೇಳಿದೆ ಏನಮ್ಮ ಹೀಗೆ ಗೆದ್ದಲು ಬೆಳೆಸಿಕೊಂಡಿದ್ದೀರಿ ಎರಡು ಮೂರು ದಿನದಿಂದ ಗುಡಿಸುವವಳು ಬರಲಿಲ್ಲ ನೀವೇ ಪರಕಾಯ ತೆಗೆದುಕೊಂಡು ಗುಡಿಸುವುದಕ್ಕಾಗುವುದಿಲ್ಲವೇ ನಿಮ್ಮ ಸ್ವಂತ ಮನೆಯಾಗಿದ್ದರೆ ಮಾಡುತ್ತಿರಲಿಲ್ಲವೇ ಅವಳು ಹೇಳಿದ ಮಾತು ಕೇಳುವುದೇ ಇಲ್ಲ ಅನಾಥೆಯಾಗಿರುವ ಕೆಗೆ ಸಹ ಸ್ವಪ್ರಯಾಸದ ಔಚಿತ್ಯ ತಿಳಿದು ಬಂದಿರಲಿಲ್ಲ ಇಂತ ಇಂಥ ಅಕಟವಿಕಟ ಪ್ರಪಂಚದಲ್ಲಿ ವೆಂಕಟನಾರಾಯಣಪ್ಪನವರ ಸುಧಾರಣಾ ಪ್ರಯತ್ನ ಸೌಂದರ್ಯ ಜಿಜ್ಞಾಸೆ ಒಂದು ಸಾರಿ ಬೆಂಗಳೂರು ಮಿಥಿಕ್ ಸೊಸೈಟಿಯ ಮೆಂಬರುಗಳು ಕೆಲವರು ಚರಿತ್ರಾರ್ಹವಾದ ಹಂಪೆಯನ್ನು ನೋಡಹೋದರು ಆ ಗುಂಪಿನಲ್ಲಿದ್ದವರು ಫಾದರ್ ಟಬಾರ್ಡ್ ಮಿಸ್ಟರ್ ಎಫ್ಜೆ ರಿಚರ್ಡ್ಸ್ ಐಸಿಎಸ್ ಪ್ರೊಫೆಸರ್ ಸಿ ಮೆಟ್ಕಾಪ್ ಮೊದಲಾದ ನಾಲ್ವರೈವರು ಯುರೋಪಿಯನ್ನರು ಹಿಸ್ಟರಿ ಪ್ರೊಫೆಸರ್ ಎಸ್ ಕೃಷ್ಣಸ್ವಾಮಿ ಅಯ್ಯಂಗಾರ್ ವೆಂಕಟನಾರಾಯಣಪ್ಪ ಮೊದಲಾದ ನಾಲ್ಕೈದು ಮಂದಿ ಭಾರತೀಯರು ಇದ್ದರು ಆ ದಿವಸ ನೋಡಬೇಕಾಗಿದ್ದದಲ್ಲ ನೋಡಿದ್ದಾದ ಮೇಲೆ सूर्यास्त ಸೂರ್ಯಾಸ್ತಮಾನದ ಸೊಗಸನ್ನು ಒಂದು ಬೆಟ್ಟದ ಮೇಲ್ಗಡೆಯಿಂದ ನೋಡಬೇಕೆಂದು ಉದ್ದೇಶಪಟ್ಟು ಆ ಗುಂಪು ಗುಡ್ಡದ ಕಡೆಗೆ ಅವಸವಸರವಾಗಿ ನಡೆಯುತ್ತಿತ್ತು ದಾರಿಯಲ್ಲಿ ಕೃಷ್ಣಸ್ವಾಮಿ ಅಯ್ಯಂಗಾರ್ಯರಿಗೂ ವೆಂಕಟನಾರಾಯಣಪ್ಪನವರಿಗೂ ಒಂದು ವಾಗ್ವಾದ ಹುಟ್ಟಿತು ಸೂರ್ಯಾಸ್ತಮಾನದ ಸೊಗಸು ಋಷ್ಯ ಪರ್ವತದಿಂದ ನೋಡಲು ಚೆನ್ನವೆ ಮಾಲ್ಯವಂತದಿಂದಲೇ ಇದು ಪ್ರಶ್ನೆ ಆ ಎರಡು ಬೆಟ್ಟಗಳ ಪೈಕಿ ಯಾವುದೋ ಒಂದರ ತುದಿಯಿಂದ ಬಹು ಸೊಗಸೆಂದು ಒಂದಾನೊಂದು ಪುಸ್ತಕದಲ್ಲಿ ವರ್ಣಿಸುತ್ತಂತೆ ಆ ಪುಸ್ತಕ ಈಗ ಒಬ್ಬರ ಬಳಿಯೂ ಇರಲಿಲ್ಲ ಆದ್ದರಿಂದ ವಾಗ್ವಾದ ಚರ್ಚೆ ಧ್ವನಿ ಜೋರಾಯಿತು ಮಾತು ಬಿಸಿ ಬಿಸಿಯಾಯ್ತು ಇಬ್ಬರೂ ನಿಂತು ಜಗಳವಾಡುತ್ತಿದ್ದರು ಮಿಕ್ಕವರು ವೇಗವಾಗಿ ಮುಂದೆ ನಡೆದು ಹೋಗುತ್ತಿದ್ದರು ಮೆಟ್ಕಾಪ್ ರವರು ತಮ್ಮ ಸಹೋದ್ಯೋಗಿಗಳಾದ ಇಬ್ಬರು ಪ್ರೊಫೆಸರ್ಗಳು ಕಾದಾಡಿಕೊಂಡು ಹಿಂದೆ ನಿಂತಿದ್ದನ್ನು ಗಮನಿಸಿದರು ಅವರು ಟಬಾರ್ ರವರು ಹಿಡಿದಿದ್ದ ಕಟ್ಟಿಗೆಯನ್ನು ಅವರ ಕೈಯಿಂದಲೂ ರಿಚರ್ಡ್ ರವರು ಹಿಡಿದಿದ್ದ ಕಟ್ಟಿಗೆಯನ್ನು ಅವರ ಕೈಯಿಂದಲೂ ತೆಗೆದುಕೊಂಡು ಪ್ರೊಫೆಸರ್ಗಳಿದ್ದ ಕಡೆಗೆ ಒಂದು ಬಂದು ಒಬ್ಬೊಬ್ಬರ ಕೈಗೆ ಒಂದೊಂದು ಕಟ್ಟಿಗೆಯನ್ನು ಕೊಟ್ಟರು ವೆಂಕಟನಾರಾಯಣಪ್ಪನವರು ಕೇಳಿದರು ಇದು ಏನು ಈ ಕಟ್ಟಿ ಈ ಕಟ್ಟಿಗೆಗಳ ಬೇಗ ನಿಮ್ಮ ವ್ಯಾಜ್ಯ ವ್ಯಾಜ್ಯ ಬೇಗ ಪೈಸಲಾಗಲಿ ಹಾಗದಿದ್ದರೆ ಸೂರ್ಯಾಸ್ತಮಾನ ನಿಮಗಾಗಿ ಕಾದುಕೊಂಡಿರೋದಿಲ್ಲ ಇಬ್ಬರು ಪ್ರೊಫೆಸರುಗಳಿಗೂ ಅರ್ಥವಾಗಿ ಇಬ್ಬರು ದಕ್ಕೂ ಮಿಕವರೊಡನೆ ಮುಂದಕ್ಕೆ ನಡೆದರು ವೆಂಕಟನಾರಾಯಣಪ್ಪನವರು ಕೃಷ್ಣಸ್ವಾಮಿ ಅಯ್ಯಂಗಾರ್ಯರು ಅದಕ್ಕೆ ಹಿಂದೆಯೂ ಗಾಢ ಸ್ನೇಹಿತರು ಆಮೇಲೂ ಗಾಢ ಸ್ನೇಹಿತರೆ ಸ್ನೇಹದಷ್ಟಕ್ಕೆ ಸ್ನೇಹ ತರ್ಕವೆದ್ದರೆ ತರ್ಕ ಎರಡು ತೀವ್ರವೇ ಒಂದು ಪ್ರವಾಸ ತಿಮಗಳೂರಿನ ಸಾಹಿತ್ಯ ಸಮ್ಮೇಳನ ಮುಗಿದ ದಿವಸ ರಾತ್ರಿ ಎಂಟು ಹತ್ತು ಮಂದಿ ಪ್ರಯಾಣ ಮಾಡಿ ಮರಣೆಯ ದಿನ ಬಾಬಾ ಬುಡನ್ ಶಿಖರವನ್ನು ಸೇರಿ ಅಲ್ಲಿ ದತ್ತಾತ್ರೇಯ ಪೀಠ ಮೊದಲಾದ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡತಕ್ಕದ್ದೆಂದು ನಿಶ್ಚಯಿಸಿಕೊಂಡೆವು ಅದರಂತೆ ಎಲ್ಲ ಸಿದ್ಧತೆಯೂ ಆಯಿತು ಡೆಪ್ಯುಟಿ ಕಮಿಷನರ್ ಕೆ ಮೈಲಾರಿ ರಾಯರ ಕೃಪೆಯಿಂದ ನಾಲ್ಕೈದು ಜೋಡೆತ್ತಿನ ಗಾಡಿಗಳು ಸಿದ್ಧವಾಗಿ ನಿಂತವು ರಾತ್ರಿ ಸುಮಾರು ಒಂಬತ್ತು ಗಂಟೆ ನಮ್ಮ ಏರ್ಪಾಟನ್ನು ಯಾರಿಗೂ ತಿಳಿಸತಕ್ಕದ್ದಲ್ಲವೆಂದು ಗುಟ್ಟಾಗಿ ಇಟ್ಟುಕೊಂಡಿದ್ದೆವು ನೂರು ಮಂದಿ ಒಟ್ಟಿಗೆ ಬಿಡಾರ ಮಾಡಿರುವ ಕಡೆ ಗುಡ್ ಗುಟ್ಟು ಸಾಧ್ಯವೇ ಸಮ್ಮೇಳನಕ್ಕೆಂದು ಬಂದಿದ್ದವರಲ್ಲಿ ಯಾರೋ ಸುಳಿವು ಕಂಡುಕೊಂಡು ನಮಗಿಂತ ಮುಂಚೆ ಆ ಗಾಡಿಗಳಲ್ಲಿ ಕುಳಿತುಬಿಟ್ಟರು ಅವರಲ್ಲಿ ಗಂಡಸರು ಮಾತ್ರವೇ ಅಲ್ಲ ಅವರ ಹೆಂಡತಿಯರು ಇತರ ಹೆಂಗಸರು ಇದ್ದರು ಗಾಡಿ ಒಂದೆರಡು ಮೈಲಿ ಸಾಗುವಷ್ಟರೊಳಗಾಗಿ ಅವರು ತೂಕಡಿಸೋಣ ಪಕ್ಕದವರಿಗೆ ಮೈ ತಗುಲೋಣ ಮೊದಲಾದ ಅವಸ್ಥೆಗಳು ಆರಂಭಿಸಿದವು ಇದು ಅಸಹ್ಯವೆನಿಸಿ ನಾಲ್ವರು ಗಾಡಿಯಿಂದಿಳಿದು ಕಾಲು ನಡೆಗೆ ಮನಸ್ಸು ಮಾಡಿದೆವು ವೆಂಕಣ್ಣಯ್ಯ ಶ್ರೀನಿವಾಸ ಮೂರ್ತಿ ನಾನು ಇನ್ನೊಬ್ಬರು ನಾವು ನಾಲ್ವರು ಹರಡಿಕೊಂಡು ಹಾಡಿಕೊಂಡು ರಾತ್ರಿಯೆಲ್ಲಾ ಬೆಟ್ಟ ಹತ್ತಿದೆವು ಸ್ವಲ್ಪ ದೂರ ಕಳೆದ ಮೇಲೆ ಬೆಳೆದಿಂಗಳು ಬಂದಿತು ಸೊಗಸಾದ ಬೆಳದಿಂಗಳು ನಾವು ನಡೆದು ಬರುತ್ತಿರುವಾಗ ದಾರಿಯಲ್ಲೊಂದು ಕಡೆ ನಮ್ಮ ಪಾರ್ಟಿಯ ಗಾಡಿಗಳು ನಿಂತಿದ್ದೆವು ಕಾರಣವೇನೆಂದು ವಿಚಾರಿಸಿದೆವು ಆ ಪಕ್ಕದಲ್ಲೆಲ್ಲೋ ಹುಲಿಯೋ ಚಿರುತಿಯೋ ನಡೆಯುತ್ತಿದ್ದದ್ದು ಕಾಣಿಸಿತಂತೆ ಗಂಡ ಕಡೆಯಿತೆಂದು ತೋರಿದ ಕೂಡಲೆ ಗಾಡಿಗಳು ಮುಂದಕ್ಕೆ ಸಾಗಿದವು ನಾವು ಎಲ್ಲಿಯೂ ನಿಲ್ಲದೆ ನಡೆಯುತ್ತಲೇ ಇದ್ದೆವು ಕವಿಕಲ್ಲು ಕಂಡಿ ಎಂಬಲ್ಲಿಗೆ ನಾವು ಬರುವಾಗೆ ಬೆಳಿಗ್ಗೆ ಸುಮಾರು ಐದು ಗಂಟೆ ಅಲ್ಲಿ ಬೆಟ್ಟದ ದಾರಿ ಒಂದು ಪಾರ್ಶ್ವದಿಂದ ಇನ್ನೊಂದು ಪಾರ್ಶ್ವಕ್ಕೆ ಹೊರಳುತ್ತದೆ ಆಗ ನಮ್ಮ ಕಾಲುಗಳು ಗೋಳಾಟಕ್ಕಾರಂಭಿಸಿದ್ದವು ನಾವು ಆಗ ಬೆಟ್ಟದ ಒಳಪಕ್ಕದ ಮಾಳಿಗೆಯ ಮೇಲೆ ಕೊಂಚ ವಿಶ್ರಾಂತಿಗಾಗಿ ಕುಳಿತುಕೊಂಡೆವು ತಂಗಾಳಿ ಬೇಗನೆ ನಮ್ಮ ದಣಿಯನ್ನು ಮರೆಸಿತು ಮುಂಬೆಳಗು ಜಾಗರ್ ಕಣಿವೆಯನ್ನು ಹಸಿರು ಮುಕಮಲ್ ಜಮಖಾನವೆಂಬಂತೆ ತೋರಿಸಿತು ಸುಮಾರು ಅರ್ಧ ಗಂಟೆ ನವಚೈತನ್ಯ ತುಂಬಿಸಿಕೊಂಡು ನಾವು ಮತ್ತೆ ನಡೆದವು ಕೆಮ್ಮಣ್ಣಗುಂಡಿಯ ಬಂಗಲೆಯವರೆಗೆ ಅಲ್ಲಿ ಆ ಹೊತ್ತು ನಮ್ಮ ಬಿಡಾರ ವೆಂಕಟನಾರಾಯಣಪ್ಪನವರು ಇಬ್ಬರು ನಂಜುಂಡ ಶಾಸ್ತ್ರಿಗಳು ಪಂಡಿತ ಹನುಮಂತರಾಯರು ಮೊದಲು ಸ್ನಾನ ಮಾಡಿ ಪಾಕಕ್ಕೆ ನಿಂತರು ನಮಗೆ ಕಾಫಿಯನ್ನು ಮಾಡಿಟ್ಟರು ನಾವು ಚೇತರಿಸಿಕೊಂಡು ಸ್ನಾನ ಮಾಡಿದ್ದಾದ ಮೇಲೆ ಒಂದು ಪ್ರಶ್ನೆ ಊಟವಾದ ಮೇಲೆ ದತ್ತಾತ್ರೇಯ ಪೀಠವೇ ಪೀಠಕ್ಕೆ ಹೋಗಿ ಬಂದ ಮೇಲೆ ಊಟವೇ ಯಜಮಾನರಿಗೂ ಪಂಡಿತರುಗಳಿಗೂ ಮಡಿಯವಾಂತರ ಪೀಠಕ್ಕೆ ಹೋಗಿ ಬಂದ ಮೇಲೆಂದರೆ ಮತ್ತೆ ಮಡಿಯಾಗಬೇಕಾಗುತ್ತದೆ ಅದು ಕಾಲವನ್ನು ತಿನ್ನುತ್ತದೆ ಆದ್ದರಿಂದಲೇ ಕೂಡಲೇ ಭೋಜನವಾಯಿತು ಬಳಿಕ ದತ್ತಾತ್ರೇಯ ಗುಹೆ ಮೊದಲಾದ ಸ್ಥಳಗಳಿಗೆ ನಡೆದು ಹೋಗಿ ಹಿಂದಕ್ಕೆ ಬರುವ ವೇಳೆಗೆ ಗಂಟೆ ಮಧ್ಯಾಹ್ನ ಒಂದು ಆಗಿದ್ದಿರಬೇಕು ನಾವು ಬರುತ್ತಿರುವಂತೆಯೇ ವೆಂಕಟನಾರಾಯಣಪ್ಪನವರು ಗಾಡಿಯವರನ್ನು ಕರೆದು ಕೇಳಿ ಕಟ್ಟಿಪ್ಪ ಗಾಡಿಗಳನ್ನ ಏಕೆ ಗಾಡಿ ವಾಪಸ್ಸು ಹೋಗುವುದಕ್ಕೆ ರಾತ್ರಿ ಇಲ್ಲಿರಬೇಡವೇ ಸರ್ ರಾತ್ರಿ ಮಣ್ಣು ಹೊಯ್ಕೊಳ್ಳೋಕೆ ಅಲ್ಲ ಸರ್ ಇಷ್ಟು ದೂರ ಬಂದು ಚೆನ್ನಾಗಿ ನೋಡಬೇಡವೆ ಇಷ್ಟು ಹೊತ್ತು ಮಾಡಿದ್ದೇನು ನೋಡಿದ್ದೇ ಅಲ್ಲವೇ ಪ್ರಕೃತಿಯ ವೈಭವವನ್ನು ಹೀಗೇನೆ ನೋಡುವುದು ಸೂರ್ಯನ ಜಡದಲ್ಲಿ ಎಲ್ಲಾ ಒಡ್ಡೊಡ್ಡು ಹೊರಟೊಳ ಒರಟೊರಟು ಎಲ್ಲಾ ನೀರಸ ಇದು ಬರಿಯ ಪ್ರೋಝ್ ಪ್ರೋಝ್ ವಚನ ಗದ್ಯ ರಾತ್ರಿಯಾದರೆ ಬೆಳದಿಂಗಳು ಇರುತ್ತದೆ ಚಂದ್ರಿಕೆಯಲ್ಲಿ ಎಲ್ಲಾ ಮೃದುವಾಗಿ ನೆಳುಪಾಗಿ ರಸವತ್ತಾಗಿ ರಸವಂತಾಗಿ ಕಣ್ಣಿಗೆ ಕಾಣುತ್ತದೆ ಅದೆಲ್ಲ ನಿಮ್ಮ ಭ್ರಾಂತಿ ಗಾಡಿಯಲ್ಲಿ ಕುಳಿತು ಹೋಗುವಾಗ ಕಣ್ಣು ಪಿಳಪಿಳ ಬಿಟ್ಟುಕೊಂಡು ಕುಳಿತೀರಿ ಬೆಳಿಗಳನ್ನೇ ನೋಡುತ್ತೀರಿ ಹಾಗೆ ನೋಡುವುದಕ್ಕಾಗುತ್ತದೆಯೇ ಸರ್ ಬೆಟ್ಟವನ್ನ ಕಾಡನ್ನ ಇನ್ನೇ ರಾತ್ರಿ ಬಂದದ್ದು ಜ್ಞಾಪಕ ಇಲ್ಲವೋ ಹುಲಿಯೋ ಚಿರತೆಯೋ ಬಂದರೆ ಏನು ಮಾಡುತ್ತೀರಿ ದಾರಿಯಲ್ಲಿ ಆಭಯ ನಾವು ಇಲ್ಲೇ ಇದ್ದು ಬಂಗಲೆಯ ವರಾಂಡದಿಂದ ನೋಡೋಣ ಆಕಾಶದಿಂದ ಪ್ರಕೃತಿ ವೈಭವ ಭೂಮಿಯಿಂದ ಪ್ರಕೃತಿ ವೈಭವ ಸರಿ ಸರಿ ಊರಿಗೆ ಹೋಗಿ ರಾಜಶೇಖರ ವಿಳಾಸವನ್ನೋ ಜೈಮಿನಿಯನ್ನೋ ಓದಿ ಆ ವೈಭವಗಳನ್ನು ನೋಡಿ ಮಾತು ಹೀಗೆ ನಡೆಯುತ್ತಿದ್ದಾಗ ಗಾಡಿಗಳು ಭರ್ತಿಯಾಗಿ ಸಾಗ ಹೊರಟವು ವೆಂಕಟನಾರಾಯಣಪ್ಪನವರು ನಮಗೆ ಒಂದು ಅನುಕೂಲ ಮಾಡಿಸಿದ್ದರು ಹೆಂಗಸರನ್ನು ಅವರ ಗಂಡಸರನ್ನು ಪಾತ್ರೆ ಪದಾರ್ಥಗಳನ್ನು ಆಳುಗಳನ್ನು ಒಂದು ಗಾಡಿಯಲ್ಲಿ ರವಾನೆ ಮಾಡಿ ಹಿಂದಿನ ರಾತ್ರಿ ನಿದ್ದೆಗೆಟ್ಟಿದ್ದ ನಮಗಾಗಿ ಒಂದು ಗಾಡಿಯನ್ನು ಇರಿಸಿದ್ದರು ಎಲ್ಲ ಅವಸರವಾಯಿತೆಂದು ಬಾಬಾ ಬುಡನ್ಗಿರಿ ಬೆಳದಿಂಗಳಲ್ಲಿ ಎಷ್ಟು ಚೆನ್ನಾಗಿತ್ತು ಎಂದು ಗೊಣಗಾಡಿಕೊಂಡು ನಾವು ಪಯಣಿಸಿದೆವು ಎರಡು ಸಮುದ್ರಗಳ ಸಂಘ ಬೆಳೋದಿಂಗ್ಗಳಲ್ಲಿ ಚೆಂದ ಎಂದಾಗ ಅದರಲ್ಲೇನಿರುತ್ತೆ ವಿಶೇಷ ಎಂದರು ವಿಶ್ವೇಶ್ವರಯ್ಯನವರು ಅತ್ಯ ಕಣಿವೆ ಕಾಡುಗಳು ಬೆಳದಿಂಗಳಲ್ಲಿ ಚೆಂದ ಎಂದಾಗ ಅದರಲ್ಲೇನಿರುತ್ತೆ ಮಣ್ಣು ಎಂದರು ವೆಂಕಟನಾರಾಯಣಪ್ಪನವರು ಏನಿರುತ್ತದೆ ಹೇಳುವುದಕ್ಕೆ ಹೇಳಲಾಗದೆ ಒಳಗೆ ಅನುಭವಿಸುವುದಕ್ಕೆ ಏನಾದರೂ ಇದೀತು ಒಪ್ಪ ಹೋರಣ ಪರಿಷತ್ತಿನ ಕಾರ್ಯಾಲಯದಲ್ಲಿ ಸಹಾಯಕನಾಗಿರಲು ಒಬ್ಬ ಇಸುಮು ಬೇಕಾಗಿತ್ತು ನಾನು ರಾವ್ ಎಂಬ ತನ್ನನ್ನು ಶಿಫಾರಸು ಈತ ನಾಲ್ಕೈದು ಕಡೆ ಕೆಲಸ ಮಾಡಿ ಏನೋ ಜಗಳ ಮಾಡಿಕೊಂಡು ಕೆಲಸ ಕಳೆದುಕೊಂಡಿದ್ದ ಈಗ ಆತ ವಿನಯ ಕಲಿತಿರಬಹುದೆಂದು ತಿಳಿದಿದ್ದೆ ಆತ ತಾನು ಇಂಗ್ಲಿಷ್ ಬಹು ಸಮರ್ಥನೆಂದು ತಿಳಿದುಕೊಂಡಿದ್ದ ಸ್ವಭಾವದಲ್ಲಿ ಸ್ವಪ್ರತಿಷ್ಠೆಯೂ ಧೋರಣೆಯೂ ಇದ್ದವು ಆದರೆ ಪ್ರಾಮಾಣಿಕ ಆತ ಒಂದು ದಿನ ಬಂದು ವೆಂಕಟನಾರಾಯಣಪ್ಪನವರು ಚಿಲ್ಲರೆ ವಿಷಯಗಳಲ್ಲೆಲ್ಲಾ ರಗಳೆ ಮಾಡುವವರು ಎಂದು ಮೊದಲಾಗಿ ದೂರು ಮಾಡಿದ ಮಾರನೆಯ ದಿನ ನಾನು ಪರಿಷತ್ತಿಗೆ ಹೋದಾಗ ವೆಂಕಟನಾರಾಯಣಪ್ಪನವರು ಇಲ್ಲಿ ನೋಡಪ್ಪ ನಿಮ್ಮ ಸ್ನೇಹಿತ ಮಾಡಿರೋದನ್ನ ಎಂದು ಹೇಳಿ ಮೂರು ನಾಲ್ಕು ವಾಪಸು ಬಂದಿದ್ದ ಕಾರ್ಡು ನನ್ನ ಮುಂದೆ ಇಟ್ಟರು ಆ ಕಾರ್ಡು ಪರಿಷತ್ತಿನ ಕಚೇರಿಯಿಂದ ಯಾರು ಯಾರಿಗೋ ಹೋಗಿ ವಿಳಾಸದಾರರು ಪತ್ತೆಯಿಲ್ಲವೆಂಬ ಕಾರಣದಿಂದಲೋ ಇನ್ನು ಏಕೋ ಹಿಂದಕ್ಕೆ ಬಂದಿದ್ದವು ನನಗೆ ಅದರಲ್ಲಿ ತಪ್ಪೇನು ಕಾಣಿಸಲಿಲ್ಲ ವಿಳಾಸ ವಿಳಾಸದಾರರು ಸಿಕ್ಕದಿದ್ದರೆ ಪೋಸ್ಟ್ ಆಫೀಸಿನವರು ಇನ್ನೂ ಏನು ಮಾಡಿಯಾರು ಎಂದು ಕೇಳಿದೆ ವೆಂಕಟನಾರಾಯಣಪ್ಪನವರು ಹೇಳಿದರು ನಾನು ಹೇಳುವುದು ಪೋಸ್ಟ್ ಆಫೀಸ್ ಪೋಸ್ಟ್ ಆಫೀಸಿನ ಮಾತಲ್ಲ ನಿಮ್ಮ ರಾಯರು ಪೋಸ್ಟ್ ಸ್ಟಾಂಪ್ ಅನ್ನು ರೀತಿ ನೋಡಿ ನಮರಾಯರು ರಾಯರು ಸ್ಟಾಂಪ್ ಚೀಟಿಯನ್ನು ಸೊಟ್ಟ ಪಟ್ಟೆ ಮೆತ್ತಿದ್ದರು ಕೆಲವು ತಲೆ ಕೆಳಕಾಗಿದ್ದವು ಕಾರ್ಡಿನ ಮೇಲೆ ಎಲ್ಲೆಲ್ಲಿಯೋ ಮೆತ್ತಿದ್ದರು ವೆಂಕಟನಾರಾಯಣಪ್ಪನವರ ಇಂಗಿತ ನನಗೆ ತಿಳಿಯಿತು ನಾನು ಹೇಳಿದೆ ಪೋಸ್ಟ್ ಆಫೀಸಿಗೆ ಬೇಕಾದದ್ದು ಹಣ ತಾನೆ ಸರ್ ಹಣ ಸಂದಿದೆ ಪೋಸ್ಟ್ ಆಫೀಸಿಗೆ ಬೇಕಾದದ್ದು ಹಣ ವಿಳಾಸದಾರರಿಗೆ ಸಲ್ಲಬೇಕಾದದ್ದು ಮರ್ಯಾದೆ ಅವರು ಇದನ್ನು ನೋಡಿದ್ದರೆ ಸಂತೋಷ ಅದು ಹೋಗಲಿ ನಿಮ್ಮ ಕಣ್ಣಿಗೆ ಇದು ಅಂದವಾಗಿದೆಯೋ ಇಷ್ಟೇ ಆ ರಾಯರಿಗೂ ವೆಂಕಟನಾರಾಯಣಪ್ಪನವರಿಗೂ ತಕರಾರು ಬರುವುದಕ್ಕೆ ಕಾರಣ ರಾಯರು ಆ ಹುದ್ದೆಯನ್ನು ಬಿಡಬೇಕಾಯಿತು ವಿಶ್ವೇಶ್ವರಯ್ಯನವರು ಈ ವಿಷಯದಲ್ಲಿ ವೆಂಕಟನಾರಾಯಣಪ್ಪನವರಂತೆಯೇ ಚಾನಸವಿಟ್ಟುಕೊಂಡಿದ್ದರು ಕಾರ್ಡ್ ಕಾರ್ಡ್ ಆಗಲಿ ಅದರ ಬಳಗಡೆಯೇ ಮೇಲ್ಮೂಲೆಯಲ್ಲಿ ಸ್ಟ್ಯಾಂಪ್ ಅಟ್ಟಿಸಬೇಕು ಅದು ತಲೆ ಕೆಳಕಾಗಿರಬಾರದು ಅಂಚಿನಿಂದ ಕಾಲು ಅಂಗುಲ ಮಾತ್ರ ಬಿಡುವು ಬಿಟ್ಟಿರಬೇಕು ಬಿಡು ಎರಡೂ ಕಡಿಯು ಸಮಾನವಾಗಿರಬೇಕು ಗೋಂದು ಹೊರಕೆ ಕಾಣಿಸಬಾರದು ಇದು ಶ್ರಾದ್ದ ನಿಯಮ ಕೊಂಚವೂ ಹೆಚ್ಚು ಕಡಿಮೆಯಾಗಬಾರದು ಯಾವ ಕೆಲಸ ಮಾಡಿದರೂ ಅದರಲ್ಲಿ ಚೊಕ್ಕಟ್ಟ ಒಂದು ಕಟ್ಟುಪಾಡು ಒಪ್ಪ ಹೋರಣ ಇರಬೇಕು ನೀಟಾಗಿರಬೇಕು ಇಡಿಗಾಯಿ ಉಪ್ಪಿನಕಾಯಿ ವೆಂಕಟನಾರಾಯಣಪ್ಪನವರಿಗೆ ಇಷ್ಟ ಅವರ ಸರ್ಕಿಟ್ ಪೆಟ್ಟಿಗೆಯಲ್ಲಿ ಯಾವಾಗಲೂ ಒಂದು ಸೀಸೆ ಇಡಿಗಾಯಿ ಉಪ್ಪಿನಕಾಯಿ ಇರುತ್ತಿತ್ತು ಉಪ್ಪಿನಕಾಯಿಗೆ ಹುಳು ತಗಲದಂತೆ ಅದನ್ನು ಕಾಪಾಡುವುದಕ್ಕಾಗಿ ಕಾಯ ಬುಡದಲ್ಲಿ ರಂದ್ರ ಕೊರೆದು ಏನೋ ರಕ್ಷಣಾ ಸಾಮಗ್ರಿ ಅದರಲ್ಲಿ ತುಂಬಿರುತ್ತಿದ್ದರು ಸ್ವಾವಲಂಬನೆ ದಾವರ ದಾವಣಗೆರೆಯ ಸಾಹಿತ್ಯ ಸಮ್ಮೇಳನದ ಕಾಲದಲ್ಲಿ ಕಾರ್ಯಾರಂಭದ ಸಮಯ ಬಂತು ಮೊದಲು ಆಗಬೇಕಾದದ್ದು ಅಧ್ಯಕ್ಷರ ಮೆರವಣಿಗೆ ಅದಕ್ಕೆ ಒಂದೆರಡು ನಿಮಿಷ ಮುಂಚೆ ನಾನು ವೆಂಕಣ್ಣಯ್ಯ ಮೊದಲಾದವರು ಏನೋ ಹೊರಟುತ್ತಾ ಕುಳಿತಿದ್ದೆವು ವೆಂಕಟನಾರಾಯಣಪ್ಪನವರು ಬಂದು ಏನಪ್ಪಾ ಹೀಗಿದ್ದೀರಿ ಇನ್ನು ಮೆರವಣಿಗೆ ಹೊರಡಬೇಕಲ್ಲ ದಿರಸು ಹಾಕಿಕೊಳ್ಳಿ ಬೇಗ ಎಂದರು ನೀವೇ ಇನ್ನೂ ತಯಾರಾಗಿಲ್ಲವಲ್ಲ ಎಂದೆ ಅವರು ನನ್ನದೆಷ್ಟು ಹೊತ್ತು ನೀವು ಡ್ರೆಸ್ ಮಾಡಿಕೊಳ್ಳುವುದರೊಳಗಾಗಿ ನಾನು ಸಿದ್ಧವಾಗುತ್ತೇನೆ ಎಂದು ಹೇಳಿ ತಮ್ಮ ಟ್ರಂಕಿನ ಬಳಿ ಕುಳಿತರು ಅದರೊಳಗಿನಿಂದ ಸೂಜಿ ದಾರ ಗುಂಡಿಗಳು ಇದನ್ನು ತೆಗೆದು ತಮ್ಮ ಕೋಟಿಗೆ ಗುಂಡಿ ಹೊಲಿಯುತ್ತಾ ಕುಳಿತರು ನಾನು ಇದೇನೆಂದು ಕೇಳಿದೆ ಅವರು ಹೌದಪ್ಪ ಗುಂಡಿಯ ಸಹಿತ ಕೋಟನ್ನು ಅಗಸನಿಗೆ ಹಾಕಿದರೆ ಅವನು ಒಗೆಯುವಾಗ ಗುಂಡಿಗಳನ್ನು ಒಡೆದು ಹಾಕುತ್ತಾನೆ ಆದ್ದರಿಂದ ಅಗಸನಿಗೆ ಬಟ್ಟೆ ಹಾಕುವಾಗ ಗುಂಡಿಗಳನ್ನು ಕತ್ತರಿಸಿಟ್ಟುಕೊಂಡು ಆ ಬಟ್ಟೆಗಳನ್ನು ಮೈಗೆ ತೆಗೆಲಿಸಿಕೊಳ್ಳುವಾಗ ಗುಂಡಿಗಳನ್ನು ಮತ್ತೆ ಹೊಲಿಯಬೇಕಾಗಿದೆ ಎಂದರು ಇದಕ್ಕೆ ಹೊತ್ತಾಗುತ್ತದಲ್ಲ ಎಂದರೆ ಗಡಿಯಾರ ಗಡಿಯಾರವಿಟ್ಟುಕೊಂಡು ನೋಡಿ ಎಷ್ಟು ನಿಮಿಷವಾಗುತ್ತದೋ ಎಂದು ಆ ಕೆಲಸಕ್ಕೆ ಎರಡು ಮೂರು ನಿಮಿಷಗಳಿಗಿಂತ ಹೆಚ್ಚು ಹಿಡಿಯಲಿಲ್ಲ ಅವರು ಎಲ್ಲ ವಿಷಯಗಳಲ್ಲಿಯೂ ಹೀಗಿಯೇ ಅವರ ಪೆಟ್ಟಿಗೆಯಲ್ಲಿ ಕರಿಮಸಿಯ ದೌತಿ ಕೆಂಪು ದೌಶಿ ಆ ಒಂದು ಜಾಡಿ ಗೋಂದು ಪಿನ್ನುಗಳು ತ್ಯಾಗುಗಳು ಚಾಕು ಕತ್ತರಿ ಸೂಜಿ ಾರ ಈ ಸಮ ಲೇಖನ ಸಾಮಗ್ರಿಯೂ ಹೋದ ಕಡೆಯಲ್ಲ ಅವರ ಜೊತೆಯಲ್ಲಿ ಬರುತ್ತಿತ್ತು ಭೋಜನ ವಸ್ತ್ರ ವಿಷಯಗಳಲ್ಲಿ ಮಾತ್ರವೇ ಅಲ್ಲ ಮಿಥಿಲ ವಿಷಯಗಳಲ್ಲಿಯೂ ಹಾಗೆಯೇ ಅವರ ಸ್ವತಃ ಪರ್ಯಾಪ್ತಿ ತಾವು ಬರೆಯುವ ಮಷಿ ತಾವೇ ತಯಾರು ಮಾಡಿಕೊಳ್ಳುತ್ತಿದ್ದರು ರಾಗಿಯನ್ನು ಹುರಿದು ಅದರ ಕರಿಯಿಂದ ಯಾತ್ರೆಯ ಪರಿಕರ ಒಂದು ಸಾರಿ ಅವರು ಮೂರು ನಾಲ್ಕು ತಿಂಗಳ ಕಾಲ ದೇಶ ಯಾತ್ರೆ ಮಾಡಿ ಬಂದರು ಒಬ್ಬರೇ ಅನ್ಯ ಸಹಾಯವಿಲ್ಲದೆ ಒಂದು ದೊಡ್ಡ ಕೊಳಪಾತ್ರೆ ಒಂದು ಸ್ಟವ್ ಒಂದು ಬೆತ್ತದ ಪೆಟ್ಟಿಗೆ ಒಂದು ಟ್ರಂಕ್ ಒಂದು ಸಣ್ಣ ಹಾಸಿಗೆಯ ಸುರುಳಿ ಇದಿಷ್ಟು ಅವರ ಪರಿವಾರ ಸ್ಟೌವ್ ಅನ್ನು ಹೊತ್ತಿಸುವುದು ಕೊಳಪಾತ್ರೆಯಲ್ಲಿ ನೀರು ಕಾಯಿಸುವುದು ಸ್ನಾನವಾದ ಮೇಲೆ ಅದೇ ಕೊಳಪಾತ್ರೆಯಲ್ಲಿ ಕಾಲು ಭಾಗಕ್ಕೆ ನೀರು ಹಾಕಿ ಕಾಯಿಸಿ ಅದರ ತಳದಲ್ಲಿ ಒಂದು ಕಬ್ಬಿಣದ ಮುಕ್ಕಾಲು ಮಣೆಯನ್ನಿಟ್ಟು ಅದರ ಮೇಲೆ ಎರಡು ಪಾತ್ರೆಗಳಲ್ಲಿ ಅಕ್ಕಿ ಬೇಳೆ ತರಕಾರಿಗಳನ್ನು ಹಾಕಿ ಮೇಲೆ ಮುಚ್ಚಳ ಮುಚ್ಚಿ ಅಕ್ಕಿ ಅನಿಕಕ್ಕೆ ಕೂಡುವುದು ನಲವತ್ತೈದು ಐವತ್ತು ನಿಮಿಷಗಳಲ್ಲಿ ಪಾಕ ಸಿದ್ಧವಾಗುವುದು ಬೆತ್ತದ ಪೆಟ್ಟಿಗೆಯಲ್ಲಿ ಚೊಕ್ಕಟಪಡಿಸಿದ ಅಕ್ಕಿ ಬೇಳೆ ಬದನೆಕಾಯಿ ಆಲೂಗೆಡ್ಡೆ ಒಂದು ಸೀಸೆಯಲ್ಲಿ ಮೆಣಸಿನ ಪುಡಿ ಒಂದರಲ್ಲಿ ಉಪ್ಪು ಒಂದರಲ್ಲಿ ತುಪ್ಪ ವಂದರಲ್ಲಿ ಇಡಿಗಾಯಿ ಉಪ್ಪಿನಕಾಯಿ ವಂದರಲ್ಲಿ ಮೊಸರು ಇಷ್ಟು ಪರಿಕರಗಳಿರುತ್ತಿದ್ದವು ಉಪ್ಪಿನಕಾಯಿ ಅವರೇ ಹಾಕಿದ್ದು ಅದರ ವಿಷಯದಲ್ಲಿ ತುಂಬಾ ಹೆಮ್ಮೆ ಬದನೆಕಾಯಿ ಎರಡು ಮೂರು ದಿನ ಕೆಡದೇ ಇರುವುದೆಂದು ಅದರ ಪ್ರಶಂಸೆ ಪೆಪ್ಪರ್ಮೆಂಟ್ ತಯಾರಿ ಒಂದು ಸಾರಿ ಮಕ್ಕಳಿಗೆ ಪೆಪ್ಪರ್ಮೆಂಟ್ ವಿಷಯದಲ್ಲಿರುವ ಪ್ರೀತಿಯನ್ನು ಕಂಡುಕೊಂಡು ತಾವೇ ಅದನ್ನು ತಯಾರು ಮಾಡಬೇಕೆಂದು ಹೊರಟರು ಅವರು ರಸಾಯನಶಾಸ್ತ್ರಜ್ಞರು ಪಾಕಪ್ರವೀಣರು ಆಗಿದ್ದರಿಂದ ಬಿಲ್ಲೆಗಳನ್ನು ತಯಾರು ಮಾಡುವುದು ಅದಕ್ಕೆ ಬಣ್ಣ ಕಟ್ಟುವುದು ಕಷ್ಟವಾಗಲಿಲ್ಲ ಆದರೂ ತಮ್ಮ ಕೈವಾಡದ ಪೆಪ್ಪರ್ಮೆಂಟುಗಳು ಏಕೋ ವಿದೇಶಿ ಪೆಪ್ಪರ್ಮೆಂಟುಗಳಂತೆ ಮೆರಗು ಮೆರುಗಾಗಿ ನುಣುಪು ನುಣುಪಾಗಿ ಇರಲಿಲ್ಲ ತಮ್ಮ ಕೈವಾಡದಲ್ಲಿ ಕೊರತೆ ಏನಿರಬಹುದೆಂದು ವಿಮರ್ಶನೆ ಮಾಡುವ ಕ್ರಮದಲ್ಲಿ ಪೆಪ್ಪರ್ಮೆಂಟ್ ತಯಾರಿಕೆಯನ್ನು ಕುರಿತ ವಿದೇಶಿ ಗ್ರಂಥಗಳನ್ನು ಓದಿದರು ಪಾಶ್ಚಾತ್ಯರು ಕೋಳಿಮಟ್ಟಿಯ ಬಿಳಿಯ ಸಾರವನ್ನು ಪೆಪರ್ಮೆಂಟಿನ ಮೇಲೆ ಸವರುತ್ತಾರೆಂದು ತಿಳಿದು ಬಂತು ಕೂಡಲೇ ಆ ಯೋಚನೆಯನ್ನು ಅಲ್ಲಿಗೆ ಬಿಟ್ಟರು ಇತರರು ಪೆಪರ್ಮೆಂಟ್ ಅನ್ನು ಅವರು ಮುಖವನ್ನು ಬೇರೆ ಕಡೆ ತಿರುಗಿಸುತ್ತಿದ್ದರು ಮಲ್ಲಿಕಾರ್ಜುನ ದೇವಾಲಯ ಬಸವನಗುಡಿ ಬಡಾವಣೆಯ ನೈಋತ್ಯ ಪ್ರಾಂತದಲ್ಲಿ ಮೊದಮೊದಲು ಮನೆ ಕಂಠಿದವರ ಪೈಕಿ ವೆಂಕಟನಾರಾಯಣಪ್ಪನವರೊಬ್ಬರು ಮನೆ ಕಟ್ಟಿ ಅಲ್ಲಿ ವಾಸಕ್ಕೆ ಬಂದ ಮೇಲೆ ಅವರಿಗೆ ಒಂದು ಯೋಚನೆ ಬಂತು ಈ ಪ್ರದೇಶದಲ್ಲಿ ಒಂದು ಶಿವಾಲಯವಿಲ್ಲವಲ್ಲ ಗುಡಿ ಇಲ್ಲದ ಕಡೆ ವಾಸ ಮಾಡುವುದು ಮಂಗಳಕರವಲ್ಲವಲ್ಲ ಎಂದು ಚಿಂತಿಸುತ್ತಾ ಅವರು ಈ ಪ್ರದೇಶದಲ್ಲೆಲ್ಲಾ ಸುತ್ತಾಡಿದರು ಆಗ ಇದೆಲ್ಲಾ ಕಾಡಾಗಿತ್ತು ಹೀಗೆ ಹುಡುಕಿಕೊಂಡು ಅಲೆಯುತ್ತಿದ್ದಾಗ ಒಂದು ದಿನ ಒಂದು ಸಣ್ಣ ಹಳೆಯ ಮಂಟಪ ಅವರ ಕಣ್ಣಿಗೆ ಗೋಚರಿಸಿತು ಒಳಕ್ಕೆ ಹೋಗಿ ನೋಡಿದರು ಶಿವಲಿಂಗ ಸಂತೋಷವಾಯಿತು ಆದರೆ ಅದು ಯಾರು ಪ್ರತಿಷ್ಠಿಸಿದ್ದೋ ಎಂತಾದ್ದೋ ಎಂಬ ಶಂಕೆ ಹುಟ್ಟಿತು ಆಮೇಲೆ ಸರಕಾರದ ಮುಜರಾಯಿ ಕಚೇರಿಗೆ ಹೋಗಿ ವಿಚಾರ ಮಾಡಿದರು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯವೊಂದು ಆ ಪ್ರದೇಶದಲ್ಲಿದ್ದದ್ದೆಂದು ತಿಳಿದು ಬಂದಿತು ಆದರೂ ಭೂಶೋಧನೆಯಿಂದ ಮನಸ್ಸು ಸಮಾಧಾನಪಡಿಸಿಕೊಳ್ಳಬೇಕೆಂದು ಅದಕ್ಕಾಗಿ ಅಧಿಕಾರಿಗಳ ಅಪ್ಪಣೆ ಪಡೆದರು ಆಮೇಲೆ ಆ ಹಳೆಯ ಮಂಟಪವನ್ನುರುಳಿಸಿ ಲಿಂಗವಿದ್ದ ಸ್ಥಳದ ಸುತ್ತ ಅಗೆದು ಲಿಂಗದ ಕೆಳಭಾಗದ ನೆಲದಲ್ಲಿ ಎಲುಬು ಮೂಳೆ ಮೊದಲಾದ ಯಾವ ಅಶುದ್ಧವೂ ಇಲ್ಲವೆಂದು ಸ್ಥಿರ ಮಾಡಿಕೊಂಡರು ಅನಂತರ ಹೊಸ ಕಟ್ಟಡದ ಕೆಲಸ ಎಲೆಕ್ಟ್ರಿಕ್ ಇಲಾಖೆಗೆ ಆಗ ದೊಡ್ಡ ದೊಡ್ಡ ಯಂತ್ರಗಳು ಬರುತ್ತಿದ್ದ ಕಾಲ ಆ ಯಂತ್ರಗಳು ಯಂತ್ರಭಾಗಗಳು ದಪ್ಪ ದಪ್ಪವಾದ ಗಟ್ಟಿ ಜಾಯಿಕಾಯಿ ಪೆಟ್ಟಿಗೆಗಳಲ್ಲಿ ಪ್ಯಾಕ್ ಆಗಿ ಬರುತ್ತಿದ್ದವು ಆಗಿನ ಎಲೆಕ್ಟ್ರಿಕ್ ಮುಖ್ಯಾಧಿಕಾರಿಗಳಾಗಿದ್ದ ಗಳಾದ ಶೇಷಾದ್ರಿ ಕಾರಿಯಪ್ಪ ಎನ್ ಅಯಂಗಾರ್ ಇವರು ವೆಂಕಟನಾರಾಯಣಪ್ಪನವರ ಶಿಷ್ಯರು ವೆಂಕಟನಾರಾಯಣಪ್ಪನವರು ಅವರಲ್ಲಿ ಮುಖ್ಯರಾದವರನ್ನು ಕಂಡು ಆ ಜಾಯಿಕಾಯಿ ಪೆಟ್ಟಿಗೆಗಳನ್ನು ಕ್ರಯ ಆ ದೊಡ್ಡ ದೊಡ್ಡ ಹಲಿಗೆಗಳಿಂದ ತಾವು ಹೊಸ ದೊಡ್ಡ ಪೆಟ್ಟಿಗೆಯನ್ನು ತಯಾರು ಮಾಡಿ ಅದನ್ನು ಶಿವಲಿಂಗದ ಮೇಲೆ ಬೋರಲು ಹಾಕಿದರು ಅನಂತರ ಹೊಸ ಮಂಟಪದ ಕೆಲಸ ವೆಂಕಟನಾರಾಯಣಪ್ಪನವರಿಗೆ ಗೋಡೆ ಕಟ್ಟುವುದರ ಅಭ್ಯಾಸವಿತ್ತೆಂದು ತೋರುತ್ತದೆ ಮೂಲೆ ಮಟ್ಟ ನೋಡುವುದು ಗೋಡೆಯ ಸಮ ನೋಡುವುದು ತೂಗುಗುಂಡು ಹಿಡಿಯುವುದು ಇದೆಲ್ಲ ಫಿಸಿಕ್ಸ್ ಶಾಸ್ತ್ರದ ಉಪಾಂಗ ಪ್ರಕರಣಗಳು ಕೆಲವು ತಿಂಗಳೊಳಗಾಗಿ ಹೊಸ ಗುಡಿಯ ಗೋಡೆಗಳೆದ್ದು ಮೇಲಿನ ಕಲ್ಲು ಚಪ್ಪಡಿಯ ಚಾವಣಿಯ ಕೆಲಸವೂ ಮುಗಿಯಿತು ಶಾಸ್ತ್ರೋಕ್ತವಾಗಿ ಸಂಪ್ರೋಕ್ಷಣೆ ಹಾಗೂ ಮಹಾಭಿಷೇಕಗಳು ನಡೆದು ಕ್ರಮವಾಗಿ ನಿತ್ಯ ಪೂಜೆ ಆರಂಭವಾಯಿತು ಇದು ಬಹುಶಃ ಸಾವಿರದ ಒಂಬೈನೂರ ಮೂರು ನಾಲ್ಕರಲ್ಲಿ ತಸ್ತೀಕು ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಸರಕಾರದ ತಸ್ತೀಕನ್ನು ಸಂಪಾದಿಸಬೇಕೆಂದು ವೆಂಕಟನಾರಾಯಣಪ್ಪನವರ ದೃಢ ಸಂಕಲ್ಪ ಅದು ವರ್ಷಕ್ಕೆ ಎರಡು ಮೂರು ರೂಪಾಯಿನ ವರಮಾನವಿರಬಹುದು ಈ ಜುಜುಬಿ ಬಾಬಿಗೆ ಅಷ್ಟು ಮಹಾ ಪ್ರಯತ್ನವೇಕೆ ಎಂದು ಒಂದು ಸಾರಿ ನಾನು ಅವರನ್ನು ಕೇಳಿದೆ ಅವರು ಸರಕಾರ ಸರಕಾರದ ರೆಕಗ್ನೇಷನ್ ಬಹಳ ಮುಖ್ಯವಪ್ಪ ಅದೊಂದಿದ್ದರೆ ಈ ದೇವಸ್ಥಾನಕ್ಕೆ ಯಾವ ಚ್ಯುತಿಯೂ ಬರಲಾರದು ಎಂದು ಉತ್ತರ ಕೊಟ್ಟರು ತಸ್ತೀಕು ಸಂಪಾದಿಸುವ ಪ್ರಯತ್ನ ಬಹುಕಾಲ ಸಾರ್ಥಕವಾಗಲಿಲ್ಲ ದೇವಸ್ಥಾನಕ್ಕೆ ಸಂಬಂಧಪಟ್ಟವರೆಲ್ಲ ತುಂಬಾ ಬೇಸರಗೊಂಡಿದ್ದರು ಆ ಸಾವಿರದ ಒಂಬೈನೂರ ಐದರ ಸುಮಾರಿನಲ್ಲಿ ವಿಪಿ ಮಾದವರಾಯರು ದಿವಾನರಾಗಿದ್ದ ಕಾಲದಲ್ಲಿ ಒಂದು ದಿನ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದಲ್ಲಿ ಅತಿಶಯವಾದ ವಿಜೃಂಭಣೆಯಿಂದ ದೀಪಾರಾಧನೆ ನಡೆಯಿತು ದೊಡ್ಡ ರಸ್ತೆಯಿಂದ ಗುಡಿಯವರೆಗೂ ಎರಡು ಪಕ್ಕಗಳಲ್ಲಿಯೂ ಮರದ ನಿಲುವು ತುಂಡುಗಳ ಮೇಲೆ ಹಣತಿಯ ದೀಪಗಳು ಮಿನುಗುತ್ತಿದ್ದವು ಅವುಗಳ ನಡುವೆ ದಿವಾನ್ ವಿಪಿ ಮಾಧವರಾಯರ ಸವಾರಿ ಚಿತ್ತೈಸಿತು ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲಾ ದಯಮಾಡಿಸಿದ್ದರು ಬೆಳ್ಳಾವೆ ನರಸಿಂಹಶಾಸ್ತ್ರಿಗಳು ಮತ್ತು ಶಿವರಾಮ ಶಾಸ್ತ್ರಿಗಳ ಕಂಠದಿಂದ ವೇದ ಮಂತ್ರಗಳು ಹರಿದು ಬಂದು ರಾಜಶೀರ್ವಾದ ಘೋಷಣೆಯಾಯಿತು ದಿವಾನ್ ಮಾಧವರಾಯರು ಕಾಂತಿಗೂಡಿದ ಮುಖದಿಂದ ಕೇಳಿದರು ವೆಂಕಟನಾರಾಯಣಪ್ಪ ಏನಿದೆಲ್ಲ ಈ ಹೊತ್ತಿನ ಸಂಭ್ರಮ ವೆಂಕಟನಾರಾಯಣಪ್ಪನವರು ಹೇಳಿದರು ಸ್ವಾಮಿ ಈಶ್ವರ ಸನ್ನಿಧಿ ಸಮಸ್ತ ರಾಜ್ಯಕ್ಕೂ ಮಂಗಳಕರವಾದದ್ದು ಹೀಗೆ ತಾನೇ ರಾಜಶೀರ್ವಾದವನ್ನು ಕೇಳೋಣವಾಯಿತು ಈ ದಿವ್ಯ ಸಾನ್ನಿಧ್ಯವನ್ನು ಇಲ್ಲಿ ನೆಲೆಗೊಳಿಸುವುದಕ್ಕಾಗಿ ಬಹುಕಾಲದಿಂದ ಬಹುಮಂದಿ ಶ್ರಮ ಪಟ್ಟಿದ್ದಾಯಿತು ದೈವ ಕೃಪೆ ನಮಗೆ ದೊರೆಯಿತು ಸರಕಾರದ ಕೃಪೆ ಬಂದಿಲ್ಲ ಒಂದು ತಸ್ತೀಕಿಗಾಗಿ ಅರ್ಜಿ ಸಲ್ಲಿಸಿ ಮೂರು ನಾಲ್ಕು ವರ್ಷವಾಯಿತು ಕಡೆಗೆ ನಾವು ಆಶೆ ಬಿಟ್ಟೆವು ಸರಕಾರ ಬದಲಾಯಿಸಿದರೆ ಸಂದರ್ಭ ಅನುಕೂಲಿಸಿತೆಂದು ನಮಗನ್ನಿಸಿತು ಅದಕ್ಕಾಗಿ ಹರಿಸಿಕೊಂಡೆವು ಹಿಂದಿನ ದೌಲತ್ತು ಮುಗಿದು ಬೇರೆ ದೌಲತ್ತು ಬಂದರೆ ದೇವರಿಗೆ ಸಹಸ್ರ ದೀಪಾರ್ಚನೆ ಮಾಡಿ ಎರಡು ಮಣ ಸಕ್ಕರೆ ಹಂಚುವುದಾಗಿ ಹರಿಸಿಕೊಂಡೆವು ಅದು ಈ ಹೊತ್ತಿನ ಉತ್ಸವದ ಕಾರಣ ಹಂಚಿದ ಸಕ್ಕರೆ ಒಳ್ಳೆಯ ತರತಿಪ್ಪು ವೆಂಕಟನಾರಾಯಣಪ್ಪನವರು ಯಾವಾಗ ಸಕ್ಕರೆ ಸಕ್ಕರೆ ಹಂಚಿದರೂ ಅದರಲ್ಲಿ ಕೊಬ್ಬರಿ ಹುರಿದ ಗಸಗಸೆ ಏಲಕ್ಕಿ ಗೋಡಂಬಿಯ ಚೂರು ಕಲ್ಲು ಸಕ್ಕರೆಯ ಚೂರುಗಳು ಬಾಯಿ ಬಾಯಿಗೆ ಸಿಕ್ಕುತ್ತಿದ್ದವು ವೆಂಕಟನಾರಾಯಣಪ್ಪನವರ ಸಣ್ಣ ಭಾಷಣ ಮುಗಿದ ಕೂಡಲೇ ಜಿವಾ ದಿವಾನ್ ವಿಪಿ ಮಾಧವರಾಯರು ಬೆಂಗಳೂರು ಡೆಪ್ಯೂಟಿ ಕಮಿಷನರ ಕಡೆಗೆ ತಿರುಗಿ ಕೃಷ್ಣರಾವ್ ಈ ಸೋಮವಾರ ಗುರುವಾರದ ಒಳಗಾಗಿ ತಸ್ತೀಕು ಪತ್ತೆ ಮಾಡಿ ಈ ದೇವಸ್ಥಾನದ ಹೆಸರಿಗೆ ಅದನ್ನು ಬರೆದು ಸರಕಾರದ ಆರ್ಡರನ್ನು ವೆಂಕಟನಾರಾಯಣಪ್ಪನವರ ಕೈಗೆ ತಲುಪಿಸಬೇಕು ಎಂದರು ಡೆಪ್ಯೂಟಿ ಕಮಿಷನರು ಅಪ್ಪಣೆ ಎಂದರು ದಿವಾನರು ವೆಂಕಟನಾರಾಯಣಪ್ಪನವರ ಕಡೆ ತಿರುಗಿ ಗುರುವಾರದೊಳಗಾಗಿ ನಿಮಗೆ ಅಹ್ ನಿಮ್ಮ ಕೈಗೆ ಹುಕುಂ ಬಾರದಿದ್ದಲ್ಲಿ ನೀವು ನನಗೆ ಜ್ಞಾಪಕ ಕೊಡತಕ್ಕದ್ದು ಎಂದರು ಪುನಃ ದಿವಾನರನ್ನು ತೊಂದರೆ ಅವಶ್ಯಕತೆ ಬರಲಿಲ್ಲ ಅವರು ಹೇಳಿದ ಕಾಲಾವಧಿಯೊಳಗಾಗಿ ಕೆಲಸ ನಡೆಯಿತು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಸರಕಾರದ ಮುಜರಾಯಿ ಸಂಸ್ಥೆಯಾಯಿತು ವ್ರತನಿಷ್ಠೆ ವೆಂಕಟನಾರಾಯಣಪ್ಪನವರು ಶ್ರೀ ಮಲ್ಲಿಕಾರ್ಜುನ ದೇವಾಲಯವನ್ನು ಅದು ತಮ್ಮ ವಾಸಗೃಹದ ಒಂದು ಅಂಕಣವೋ ಎಂಬಂತೆ ಭಾವಿಸಿದ್ದರು ದಿನಕ್ಕೊಂದು ಸಾರಿಯಾದರೂ ದೇವಸ್ಥಾನಕ್ಕೆ ಹೋಗುವುದು ತಪ್ಪುತ್ತಿರಲಿಲ್ಲ ಸೋಮವಾರವಂತೂ ರಾತ್ರಿ ಎಷ್ಟು ಹೊತ್ತಾದರೂ ತಾವೇ ಅಲ್ಲಿಗೆ ಅಲ್ಲಿಗೆ ಹೋಗಿ ಮಂಗಳಾರತಿ ಮಾಡಿ ಬರುವವರೆಗೂ ಫಲಾಹಾರ ಮಾಡುತ್ತಿರಲಿಲ್ಲ ಅಮಾವಾಸ್ಯಗಳ ರಾತ್ರಿಯೂ ಹಾಗೆಯೇ ಇದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ ವಿಜ್ಞಾನ ಪತ್ರಿಕೆ ನಡೆಸುತ್ತಿದ್ದ ಕಾಲದಲ್ಲಿ ಮುದ್ರಣಾಲಯದಿಂದ ಹಿಂತಿರುಗುವ ವೇಳೆಗೆ ರಾತ್ರಿ ಹನ್ನೆರಡು ಗಂಟೆಯಾಗಿ ಬಿಡುತ್ತಿತ್ತು ನಮಗೆಲ್ಲ ಸುಸ್ತಾಗಿರುತ್ತಿತ್ತು ಆದರೆ ವೆಂಕಟನಾರಾಯಣಪ್ಪನವರು ಬೇಸರ ಪಾಲುಮಾರದೆ ಅಷ್ಟು ಹೊತ್ತಿನಲ್ಲಿಯೂ ಗುಡಿಗೆ ಹೋಗಿ ಸೇವೆ ಸಲ್ಲಿಸಿ ಬರುತ್ತಿದ್ದರು ಕಾರ್ತಿಕ ಮಾಸದ ಅಮಾವಾಸ್ಯ ರಾತ್ರಿ ಮಲ್ಲಿಕಾರ್ಜುನ ಸ್ವಾಮಿಯ ಭಕ್ತಾದಿಗಳ ವಾರ್ಷಿಕ ಸಭೆ ದೇವರ ಮಂಗಳಾರತಿಯಾದ ಬಳಿಕ ವೆಂಕಟನಾರಾಯಣಪ್ಪನವರು ಗುಡಿಯ ವರ್ಷದ ಆದಾಯ ವ್ಯಯಗಳ ಲೆಕ್ಕಗಳನ್ನು ಸಭೆಗೆ ಒಪ್ಪಿಸುವರು ಅದರಲ್ಲಿ ಮಂಗಳಾರತಿಯ ತಟ್ಟೆಯಲ್ಲಿ ಬಿದ್ದ ಹಣ ಮೂರು ರೂಪಾಯಿ ಎಂ ಏಳು ಐದು ಕಾಸು ಹೀಗೆ ಕಾಸು ಕಾಸಿಗೂ ಲೆಕ್ಕ ಕೊಡುವರು ಕರ್ಪೂರದಲ್ಲಿ ಉಳಿದಿರುವುದು ಕಾಲು ದೇವರ ದೀಪದ ಎಣ್ಣೆ ಶಿಲ್ಕು ಇರುವುದು ಮುಕ್ಕಾಲು ಸೂಲಿಗೆ ಈ ರೀತಿ ಒಂದು ಸಾರಿ ನಾನು ಅವರನ್ನು ಕೇಳಿದೆ ಈ ಚಿಲ್ಲರೆ ಕಾಸಿನ ಲೆಕ್ಕವನ್ನು ಬಿಡಬಾರದೆ ಎಂದು ಅವರು ಉಂಟೇನಪ್ಪ ಚಿಲ್ಲರೆಯಿಂದಲೇ ಬಂದ ದೇವರ ಕಾಸು ಎಲ್ಲಕ್ಕೂ ಲೆಕ್ಕವಿರಬೇಕು ಜನರ ನಂಬಿಕೆ ಮುಖ್ಯ ಎನ್ನುತ್ತಿದ್ದರು ತನಿಖೆ ಶ್ರೀ ಮಲ್ಲಿಕಾರ್ಜುನ ದೇವರ ಗುಡಿ ಶಿ ಬಸವೇಶ್ವರನ ಗುಡಿ ದೊಡ್ಡ ಗಣಪತಿಯ ಗುಡಿ ಈ ಮೂರು ಸಂಸ್ಥೆಗಳ ಆಡಳಿತದ ಮೇಲ್ವಿಚಾರಣೆಗಾಗಿ ಸರಕಾರದ ಮುಜರಾಯಿ ಇಲಾಖೆ ಒಂದು ಧರ್ಮದರ್ಶಿಗಳ ಸಮಿತಿಯನ್ನು ನೇಮಕ ಮಾಡಿ ಅದಕ್ಕೆ ವೆಂಕಟನಾರಾಯಣಪ್ಪನವರನ್ನು ಕನ್ವೀರ ಕನ್ವೀನರನ್ನಾಗಿ ನಿಯಮಿಸಿತು ಒಂದು ಸಾರಿ ಮುಜರಾಯಿ ಕಮಿಷನರು ಶ್ರೀ ಮಲ್ಲಿಕಾರ್ಜುನ ದೇವಾಲಯ ಮೊದಲಾದ ಸಂಸ್ಥೆಗಳ ಲೆಕ್ಕಪತ್ರಗಳನ್ನು ತನಿಖೆ ಮಾಡುವುದಕ್ಕಾಗಿ ತಮ್ಮ ಆಫೀಸಿನಿಂದ ಒಬ್ಬ ಪ್ರತಿನಿಧಿಯನ್ನು ಕಳುಹಿಸುವುದಾಗಿ ವೆಂಕಟನಾರಾಯಣಪ್ಪನವರಿಗೆ ತಿಳಿಯಪಡಿಸಿದರು ವೆಂಕಟನಾರಾಯಣಪ್ಪನವರು ಗೊತ್ತಾದ ದಿವಸ ಲೆಕ್ಕಪತ್ರಗಳನ್ನು ಸಿದ್ಧಪಡಿಸಿಕೊಂಡು ಗುಡಿಯಲ್ಲಿ ಹಾಜರಾದರು ಕರಿಯ ನಿಲುವಂಗಿ ಉತ್ತರಿಯ ರುಮಾಲು ಮೊದಲಾದ ದುಬಾರಿ ಪೋಷಾಕನ್ನು ಧರಿಸಿದ್ದರು ತನಿಖೆ ಮಾಡಲು ಬಂದವರಾರೋ ಮುಜರಾಯಿ ಆಫೀಸಿನ ಮ್ಯಾನೇಜರ್ ಜಿ ಶ್ರೀನಿವಾಸಯ್ಯನವರು ಶ್ರೀನಿವಾಸಯ್ಯನವರು ಕಣ್ಣಿಗೆ ಕಳಿಸಿದ ಕೂಡಲೇ ವೆಂಕಟನಾರಾಯಣಪ್ಪನವರು ಎದ್ದು ನಿಂತು ಕೈಮುಗಿದು ಮುಗಿದು ದಯಮಾಡಬೇಕು ಎಂದು ಹೇಳುತ್ತಾ ಒಂದು ದೊಡ್ಡ ಹೂವಿನ ಹಾರವನ್ನು ಎರಡು ನಿಂಬೆ ಹಿಡಿದುಕೊಂಡು ಶ್ರೀನಿವಾಸಯ್ಯನವರನ್ನು ಸಮೀಪಿಸಿದರು ಅವರು ನಾಚಿಕೆಯ ಮುಖ ತೊಟ್ಟು ನಾನು ತಮ್ಮ ಶಿಷ್ಯ ಸಾರ್ ಎಂದು ಹೇಳುತ್ತಾ ವೆಂಕಟನಾರಾಯಣಪ್ಪನವರ ಪಾದ ಮುಟ್ಟಿ ನಮಸ್ಕಾರ ಮಾಡಲು ಬಗ್ಗಿದರು ವೆಂಕಟನಾರಾಯಣಪ್ಪನವರು ಅವರನ್ನು ತಡೆದು ಅದೆಲ್ಲ ಇಲ್ಲಿ ಅಲ್ಲಪ್ಪ ಅದರ ಜಾಗ ಹೊತ್ತು ಬೇರೆ ಈಗ ಇಲ್ಲಿ ನೀವು ಮಹಾರಾಜರ ಪ್ರತಿನಿಧಿಗಳು ಅವರಿಗೆ ಸಲ್ಲಿಸಬೇಕಾದ ಗೌರವವನ್ನು ನೀವು ತೆಗೆದುಕೊಳ್ಳಬೇಕು ಮಹಾರಾಜರಿಗೆ ಶ್ರೇಯಸ್ಸನ್ನು ಬಯಸುವುದಕ್ಕಾಗಿ ಇರುವುದು ಈ ಗುಡಿ ಮಹಾರಾಜರಿಲ್ಲದೆ ರಾಜ್ಯವಿಲ್ಲ ಪ್ರಜೆ ಇಲ್ಲ ಅವರಿದ್ದ ಮೇಲೆ ಇಲ್ಲ ಆದ್ದರಿಂದ ನಾವು ಸಮರ್ಪಿಸಿದ್ದನ್ನು ನೀವು ಸ್ವೀಕರಿಸಬೇಕು ಹೀಗೆ ಹೇಳುತ್ತಾ ಗುಡಿಯೊಳಗೆ ಮಂಗಳಾರತಿ ರಾಜಶೀರ್ವಾದಗಳು ನಡೆಯುವಂತೆ ಆಜ್ಞೆ ಮಾಡಿದರು ಲೆಕ್ಕ ಪತ್ರಗಳ ಆಮೇಲೆ ನಡೆಯಿತು ಅನಂತರ ಜಿ ಶ್ರೀನಿವಾಸಯ್ಯನವರು ತಮ್ಮ ಅಂದಿನ ಅನುಭವವನ್ನು ಯಾವ ಜೀವನವೂ ಜೀವವು ಸ್ಮರಿಸಿಕೊಳ್ಳುವುದಾಗಿ ಹೇಳುತ್ತಾ ವೆಂಕಟನಾರಾಯಣಪ್ಪನವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಧನ್ಯವಾದವನ್ನು ಹೇಳಿದರು